ಭಾಗವತ ಶ್ರದ್ಧಾಂಭಾಗ್ರೇ ಭಾಗದಲ್ಲಿ ಭಾಗವತಶಾಸ್ತ್ರ ಅಂತನ್ನುವುದಕ್ಕೆ ಕೇವಲ ಶ್ರೀಮದ್ಭಾಗವತ ಎಂಬ ಗ್ರಂಥ ಅಂತ ಅರ್ಥ ಅಲ್ಲ ಭಗವಂತನ ಮಹಿಮೆಯನ್ನು ತಿಳಿಸುವ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಶಾಸ್ತ್ರಗಳು ಅಂತ ಏನಿವೆ ವಿಶೇಷವಾದಂತಹ ಶ್ರದ್ಧೆಯನ್ನ ಇಟ್ಟುಕೊಳ್ಳಬೇಕು ಅಂತ ಅನ್ಯತ್ರ ಚಾಪಿ ಅನಿಂದಾ ಇನ್ನು ಕೆಲವು ಶಾಸ್ತ್ರಗಳಿವೆ ಅವುಗಳು ವಿಷ್ಣುವಿಗೆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ನೇರವಾಗಿ ಪ್ರತಿಪಾದನೆ ಮಾಡೋದಿಲ್ಲ ವಿರೋಧವನ್ನೂ ಮಾಡೋದಿಲ್ಲ ಪರಂಪರೆಯ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವಂತಹ ಗ್ರಂಥಗಳು ಅವುಗಳ ಬಗ್ಗೆ ಅನಿಂದ ಅಷ್ಟೆ ನಿಂದ ಮಾಡಬಾರದು ಇವುಗಳಲ್ಲಿ ಹೇಳಿದ್ದು ಸತ್ಯ ಅಂತ ಇಷ್ಟು ಮಾತ್ರ ತಿಳಿಯಬೇಕು ಆದರೆ ಇವುಗಳನ್ನು ಅಧ್ಯಯನ ಮಾಡಿದರೆ ನನಗೆ ಬಹಳ ಲಾಭ ಇದೆ ಪ್ರಯೋಜನ ಇದೆ ಅಂತ ಭಾವಿಸಬಾರದು ಉದಾಹರಣೆಗೆ ಹೇಳುವುದಾದರೆ ಜ್ಯೋತಿಷ್ಯ ಇದೆ ಶಿಕ್ಷಾ ಕಲ್ಪ ವ್ಯಾಕರಣ ಜ್ಯೋತಿಷ್ಯ ಛಂದಸ್ಸು ಈ ಎಲ್ಲ ಶಾಸ್ತ್ರಗಳಿವೆ ಇದಲ್ಲದೆ ಇನ್ನನೇಕರಹದ ಶಾಸ್ತ್ರಗಳನ್ನು ತಿಳಿಸಿದ್ದಾರೆ ಕಾಮಶಾಸ್ತ್ರ ಇದೆ ಸಂಗೀತ ಶಾಸ್ತ್ರ ಇದೆ ಈ ಎಲ್ಲ ಶಾಸ್ತ್ರಗಳು ಕೂಡ ಇವುಗಳು ಸುಳ್ಳೇನು ಹೇಳೋದಿಲ್ಲ ಅಲ್ಲಿ ಹೇಳಿದ ವಿಷಯ ಸತ್ಯ ಆದರೆ ಅಲ್ಲಿ ಹೇಳಿದ ವಿಷಯಗಳು ನಮಗೆ ನೇರವಾಗಿ ಮೋಕ್ಷಕ್ಕೆ ಸಾಧನ ಅಲ್ಲ ಭಗವಂತನ ಮಹಿಮೆಯನ್ನು ನೇರವಾಗಿ ಅವುಗಳು ತಿಳಿಸೋದಿಲ್ಲ ಆದ್ದರಿಂದ ಅವುಗಳಲ್ಲಿ ವಿಶೇಷವಾಗಿ ಯತಿಗಳು ಆಸ್ಥೆಯನ್ನು ಮಾಡಬಾರದು ನನಗೆ ಪ್ರಯೋಜನ ಇದೆ ಲಾಭ ಇದೆ ಅಂತನ್ನುವ ಬುದ್ಧಿಯಿಂದ ಅವುಗಳ ಅಧ್ಯಯನದಲ್ಲಿ ಪ್ರಸಕ್ತರ के हेल्त श्रद्धा भागवते तंत्रे वेदे भारत पंचमे विष्णोरव्यवधान वक्तृत्वा भवे भागवतशास्त्र महाभारत रामायण पंचरात्र विष्णु सर्वोत्तम ग्रंथली सर्वथा भवेत् ಎಲ್ಲ ರೀತಿಯ ಶ್ರದ್ಧೆಗಳನ್ನು ಮಾಡಬೇಕು ಪೂರ್ಣವಾದ ಶ್ರದ್ಧೆಯನ್ನು ಮಾಡಬೇಕು ಎಲ್ಲ ಬಗೆಯ ಶ್ರದ್ಧೆಗಳನ್ನು ಮಾಡಬೇಕು ಶ್ರದ್ಧೆಯಲ್ಲಿ ಎರಡು ಬಗೆಯಂತ ಮುಂದೆ ಹೇಳುವವರಿದ್ದಾರೆ ಇಲ್ಲಿ ಹೇಳಿದ ವಿಷಯಗಳು ಸತ್ಯ ಈ ಗ್ರಂಥದ ಅಧ್ಯಯನವನ್ನು ಮಾಡಿದರೆ ಅಲ್ಲಿಯ ಹೇಳಿದ ವಿಷಯಗಳನ್ನು ತಿಳಿದರೆ ನನಗೆ ಮಹಾಲಾಭುಂಟು ಹೀಗೆ ಎರಡು ತರಹದ ಶ್ರದ್ಧೆಗಳು ಅದರಲ್ಲಿ ಈ ಎರಡೂ ತರಹದ ಶ್ರದ್ಧೆಗಳನ್ನು ಭಾಗವತಶಾಸ್ತ್ರದಲ್ಲಿ ನಾವು ಮಾಡಬೇಕು ಇಲ್ಲಿ ಹೇಳಿದ ಪ್ರತಿಯೊಂದು ವಿಷಯಗಳು ಸತ್ಯವಾಗಿವೆ ಅಲ್ಲಿ ಹೇಳಿದಂತೆ ನಾನು ನಡೆದುಕೊಂಡ್ರೆ ನನಗೆ ಮೋಕ್ಷ ಎಂಬ ಮಹಾಫಲವೇ ಸಿಗತ್ತೆ ಅಂತನ್ನುವಂತಹ ಒಂದು ವಿಶ್ವಾಸ ಎರಡನ್ನೂ ಇಟ್ಟುಕೊಂಡು ನಾವು ಭಾಗವತಾದಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು ಕಲಾವಿದ್ಯಾಸು ಅನಿಂದಾಚೆ ಕಲಾವಿದ್ಯೆಗಳೇನಿವೆ ಸಂಗೀತಾದಿ ಕಲಾಶಾಸ್ತ್ರ ವ್ಯಾಕರಣ ಸಂಗೀತ ಮೊದಲಾದಂತಹ ಕಲಾವಿದ್ಯೆಗಳು ಅವುಗಳ ಬಗ್ಗೆ ಅನಿಂದ ಅಲ್ಲಿ ಹೇಳಿದ್ದು ಸತ್ಯ ಸಂಗೀತಶಾಸ್ತ್ರದಲ್ಲಿ ಹೇಳಿದ್ದು ಸುಳ್ಳೇನಲ್ಲ ಆದರೆ ಅದರಿಂದ ನನಗೇನು ಮಹಾ ಲಾಭ ಇಲ್ಲ ಅನ್ನುವುದಕ್ಕೋಸ್ಕರ ವಿಶೇಷವಾಗಿ ಯತಿಗಳು ವಿರಕ್ತರಾದವರು ಅಲ್ಲಿ ಹೆಚ್ಚು ಆಸಕ್ತರಾಗದೆ ತಾವು ದೂರ ಇರಬೇಕು ಅದನ್ನು ನಿಂದೆಯನ್ನೂ ಮಾಡಬಾರದು ಅಲ್ಲಿ ಹೇಳಿದ್ದು ಸತ್ಯ ಅಂತ ತಿಳಿಯಬೇಕು ಆದರೆ ಅದರಿಂದ ನನಗೆ ಲಾಭ ಇದೆ ಅಂತ ಅದರಲ್ಲಿ ಪ್ರವೃತ್ತರಾಗದೆ ದೂರ ಇರಬೇಕು ಕಲಾವಿದ್ಯಾ ಸ್ವನಿಂದಾಚ ವ್ಯವಧಾನೇನ ಕೇಶವೇ ಪ್ರವೇಶಾತ್ ಅದಕ್ಕೆ ಕಾರಣ ಇಷ್ಟೇ ನೇರವಾಗಿ ಭಗವಂತನ ಸರ್ವೋತ್ತಮತ್ವವನ್ನು ಅವುಗಳು ಪ್ರತಿಪಾದನೆ ಮಾಡೋದಿಲ್ಲ ವ್ಯವಧಾನೇನ ಅವುಗಳು ಈಗ ಉದಾಹರಣೆಗೆ ವ್ಯಾಕರಣದಲ್ಲಿ ಹೇಳಿದ ಶಬ್ದಗಳು ಆ ಶಬ್ದಗಳನ್ನು ನಾವು ತಿಳಿದುಕೊಂಡ್ರೆ ಅಂತಹ ಶಬ್ದಗಳಿಂದ ಸರಿಯಾಗಿ ಎಲ್ಲ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವುದಕ್ಕೆ ಸಾಧ್ಯ ಆ ಶಾಸ್ತ್ರಗಳ ಅಧ್ಯಯನ ಮಾಡೋ ಮೂಲಕ ಭಗವಂತನ ಮಹಿಮೆಯನ್ನು ತಿಳಿಯಬಹುದು ಇತ್ಯಾದಿ ಚಾಮ್ರಪರ್ಣಿ ಆಚಾರ್ಯರು ಬರೀತಾರೆ ಸರ್ವಜ್ಞರಾದಂತಹ ಮಹಾನುಭಾವರಿಗೆ ಯಾವ ಶಾಸ್ತ್ರ ಕೊಟ್ಟರೂ ಅದನ್ನು ದೇವರಲ್ಲಿ ಸಮನ್ವಯ ಮಾಡಿಕೊಳ್ಳುವಂತಹ ಮಹಾಯೋಗ್ಯತೆ ಅವರಲ್ಲಿ ಇರ್ತದೆ ಆದರೆ ಅಸರ್ವಜ್ಞ ಜ್ಞಾತು ಅಶಕ್ಯತ್ವ ಆ ಯೋಗ್ಯತೆ ಎಲ್ಲರಿಗೂ ಹೇಗೆ ಬರ್ತದೆ ಅಲ್ಲಿ ಏನು ಹೇಳಿದ್ದಾರೋ ಅದನ್ನು ಅರ್ಥ ಮಾಡಿಕೊಳ್ಳೋದೇ ಕಠಿಣವಾಗಿರ್ತದೆ ಅಲ್ಲಿ ಹೇಳಿದ ವಿಷಯಗಳನ್ನು ಅದು ಸಂಗೀತವೇ ಇರಬಹುದು ಕಾಮಶಾಸ್ತ್ರ ಇರಬಹುದು ವಿಮಾನಶಾಸ್ತ್ರನೇ ಇರಬಹುದು ಗಣಿತಶಾಸ್ತ್ರವೇ ಇರಬಹುದು ಯಾವ ಶಾಸ್ತ್ರ ತೆಗೆದುಕೊಂಡರೂ ಆ ಶಾಸ್ತ್ರವನ್ನು ಭಗವಂತನಲ್ಲಿ ಸಮನ್ವಯ ಮಾಡಿಕೊಂಡು ಶಾಸ್ತ್ರದ ಪಂಕ್ತಿ ಪಂಕ್ತಿಗಳನ್ನು ಓದುವಾಗ ವಿಷ್ಣು ಮಹಾತ್ಮ್ಯವನ್ನು ಅನುಸಂಧಾನ ಮಾಡಿಕೊಳ್ಳುವ ಯೋಗ್ಯತೆ ಮಹಾಜ್ಞಾನಿಗಳಿಗೆ ಇರುತ್ತದೆ ಸರ್ವಜ್ಞರಾದವರಿಗೆ ಮಹಾನುಭಾವರಿಗೆ ಆದರೆ ಎಲ್ಲರಿಗೂ ಆ ಯೋಗ್ಯತೆ ಇರೋದಿಲ್ಲ ಅನ್ನೋದಕ್ಕಾಗಿ ಅದನ್ನೆಲ್ಲ ಓದಿ ತಲೆಕಡಿಸಿಕೊಂಡು ಆಯುಷ್ಯ ಹಾಳು ಮಾಡಿಕೊಳ್ಳುವುದಕ್ಕಿಂತಲೂ ಅಲ್ಲಿ ಹೇಳಿದ್ದನ್ನು ಸತ್ಯ ಅಂತ ತಿಳಿದು ಆದರೆ ನನಗೆ ಹೆಚ್ಚು ಲಾಭ ಆಗೋದು ಈ ಮೋಕ್ಷಶಾಸ್ತ್ರವನ್ನು ಭಾಗವತಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಮಾತ್ರ ಅಂತ ಇದರಲ್ಲಿಯೇ ಪ್ರವೃತ್ತರಾಗಬೇಕು ಅನ್ಯಥಾ ನರಕಂ ರಚೆ ಭಾಗವತದಲ್ಲಿ ಶ್ರದ್ಧೆ ಮಾಡದೇ ಇದ್ದರೆ ಅಥವಾ ಇತರ ವಿದ್ಯೆಗಳಲ್ಲಿ ಅತಿಯಾಗಿ ಶ್ರದ್ಧೆಯನ್ನು ಮಾಡಿದರೆ ಇವುಗಳಿಂದ ನಮಗೆ ಪ್ರಯೋಜನ ಇದೆ ಅಂತ ಭಾವಿಸಿ ಅದರಲ್ಲಿಯೇ ಪ್ರವೃತ್ತನಾದರೆ ಅವನಿಗೆ ನರಕವಾಗತ್ತೆ ಎಂಬುದಾಗಿ ತಿಳಿಸ್ತಾರೆ ಶ್ರದ್ಧಾ ಅಂದರೆ ಏನು ಅದರ ಬಗ್ಗೆ ವಿವರಣೆಯನ್ನು ನೀಡುತ್ತಾರೆ ಶ್ರಾಮ ಆಸ್ತಿಕ್ಯಬುಧಿ ಸ್ಯಾತ್ ಸಾ ಧಾಮ ಅಥ್ತ ಅಸ್ತೀತ್ಯೇಕ ಅಮ್ರಸ್ತಿ ಪ್ರಯೋಜನ ಇತ್ಯನ್ಯ ತತ್ರ ಪೂರ್ವಾದು ಯಥೇ ಕಾರ್ಯಾ ಕಲಾಸ್ವಪೀ ಇದೀಗ ಮುಂದೆ ಹೇಳಿದ್ದನ್ನೇ ನಾನು ಮೊದಲಿಗೆ ಹೇಳಿದೆ ಇಲ್ಲಿ ಹೇಳಿದ್ದು ಸತ್ಯ ಅಂತ ತಿಳಿಯುವುದು ಒಂದು ಶ್ರದ್ಧೆ ಇದರಿಂದ ನನಗೆ ಲಾಭ ಇದೆ ಪುರುಷಾರ್ಥ ಇದೆ ಅಂತ ತಿಳಿಯುವುದು ಮತ್ತೊಂದು ತರಹದ ಶ್ರದ್ಧೆ ಅದರಲ್ಲಿ ಯತಿಗಳು ಕಲಾವಿದ್ಯೆಗಳಲ್ಲಿಯೂ ಎರಡನೆಯ ಶ್ರದ್ಧೆಯನ್ನು ಮಾಡಬೇಕು ಮೊದಲನೆಯ ಶ್ರದ್ಧೆಯನ್ನು ಇಲ್ಲಿ ಹೇಳಿದ್ದು ಸತ್ಯ ಶ್ರದ್ಧೆಯನ್ನು ಮಾತ್ರ ಅವಶ್ಯವಾಗಿ ಮಾಡಬೇಕು ದ್ವಿತೀಯ ಅಥವಾ ನ ಕರ್ತವ್ಯ ಎರಡನೆಯ ಶ್ರದ್ಧೆಯನ್ನು ಮಾಡಬಾರದು ಇನ್ನು ಮೂರನೇ ತರಹದ ಶಾಸ್ತ್ರಗಳಿವೆ ಅವುಗಳು ನೇರವಾಗಿ ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡೋದೂ ಇಲ್ಲ ವ್ಯವಧಾನೇನ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳುವ ಶಾಸ್ತ್ರಕ್ಕೆ ಸಹಾಯಕವೂ ಅಲ್ಲ ಉದಾಸೀನವೂ ಅಲ್ಲ ವಿರೋಧಿಗಳಾಗಿವೆ ಪಂಚರಾತ್ರಾದಿ ಆಗಮಗಳಿಗೆ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕ ಗ್ರಂಥಗಳಿಗೆ ವಿರೋಧಿಯಾದಂತಹ ವಿಷ್ಣುವಿನ ಅಧಮತ್ವವನ್ನು ಪ್ರತಿಪಾದನೆ ಮಾಡಿ ಬೇರೆ ದೇವತೆಗಳಿಗೇನೇ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಗ್ರಂಥಗಳಿವೆ ಅಥವಾ ಸಾಮ್ಯವನ್ನು ಹೇಳುವ ಐಕ್ಯಾದಿಗಳನ್ನು ತಿಳಿಸುವಂತಹ ಅನೇಕ ಗ್ರಂಥಗಳಿವೆಯಲ್ಲ ಅಂತಹ ಗ್ರಂಥಗಳ ಬಗ್ಗೆ ನಾವು ಹೇಗೆ ಶ್ರದ್ಧೆಯನ್ನಿಡಬೇಕು ಅಂದರೆ ಶ್ರದ್ಧೆ ಇಡಲೇಬಾರದು ಹೇಗೆ ಅಂತ ಪ್ರಶ್ನೆ ಅಲ್ಲ ಶ್ರದ್ಧೆಯನ್ನೇ ಮಾಡಬಾರದು ಪಂಚರಾತ್ರ ವಿರೋಧಿಷೂ ಸದೈವ ನಿಂದ ಅಂತಹ ಶಾಸ್ತ್ರಗಳ ಬಗ್ಗೆ ನಾವು ನಿಂದೆಯನ್ನೇ ಮಾಡಬೇಕು ಅಲ್ಲಿ ಹೇಳಿದ ವಿಷಯಗಳು ತಪ್ಪು ಅಂತ ತಿಳಿದು ಅದನ್ನು ದೂರ ಇಡಬೇಕೇ ಹೊರತು ಸರ್ವಥಾ ಅದನ್ನು ಸ್ವೀಕಾರ ಮಾಡಬಾರದು ಇಲ್ಲಿ ಹೇಳಿದ್ದು ಸತ್ಯ ಅಂತೂ ತಿಳಿಯಬಾರದು ಅದರಿಂದ ಪ್ರಯೋಜನವಿದೆ ಅಂತ ಸರ್ವಥಾ ತಿಳಿಯಬಾರದು ಯಾರು ನಿಂದೆ ಮಾಡಬೇಕು ಕೆಲವರು ಮಾತ್ರ ಮಾಡಿದರೆ ಸಾಕೇ ಹೇಗೆ ಅಂದರೆ ಬ್ರಹ್ಮಾದಿ ಸ್ಥಾವರ ಅಂತ ಕೈ ಹಿ ಅಂದರು ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಸ್ಥಾವರ ಜೀವ ಸ್ಥಾವರ ಅಂದರೆ ಗಿಡಗಳು ಜಂಗಮವಾದಂತಹ ಜೀವರಾಶಿಗಳು ನಾವೆಲ್ಲ ಇದ್ದೇವೆಲ್ಲ ಓಡಾಡುವವರು ನಮ್ಮಂಥವರು ಮಾತ್ರ ಅಲ್ಲ ಸ್ಥಾವರ ಜೀವರಾಶಿಗಳವರೆಗೆ ಪ್ರತಿಯೊಬ್ಬರೂ ಕೂಡ ಈ ತರಹದ ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರೋಧಿಯಾದ ಶಾಸ್ತ್ರಗಳ ಬಗ್ಗೆ ನಿಂದೆಯನ್ನು ಮಾಡಬೇಕಾದದ್ದು ಕರ್ತವ್ಯ ಎಂಬುದಾಗಿ ಹೇಳ್ತಾರೆ ಸರ್ವೈಶ್ಚ ಬ್ರಹ್ಮಾದಿ ಸ್ಥಾವರ ಅಂತಕೈಹಿ ಸಮ್ಯಕ್ ಕಾರ್ಯ ನಿಂದೆಯನ್ನು ಮಾಡದಿದ್ದರೆ ಏನಾಗತ್ತೆ ತದ್ವಿನಾಚ ತಮೋಯಾಂತಿ ವಿನಿಶ್ಚಯಾತ್ ಆ ಭಗವಂತನ ಸರ್ವೋತ್ತಮತ್ವವನ್ನು ವಿರೋಧ ಮಾಡುವ ಶಾಸ್ತ್ರಗಳ ಬಗ್ಗೆ ನಾವು ನಿಂದೆಯನ್ನು ಮಾಡದೆ ಔದಾಸೀನ್ಯವನ್ನು ಮಾಡಿದರೆ ಅಥವಾ ಪ್ರೇಮವನ್ನು ಮಾಡಿದರೆ ಅದರ ಬಗ್ಗೆ ಆಸ್ಥೆಯನ್ನು ವಹಿಸಿದರೆ ತಮಸ್ಸೆ ಆಗತ್ತೆ ಎಂಬುದಾಗಿ ಶ್ರೀಮಧಾಚಾರ್ಯರು ತಿಳಿಸ್ತಾರೆ ಇಲ್ಲಿ ಒಂದು ಸಹಜವಾಗಿ ಎಲ್ಲರಿಗೂ ಬರುವ ಪ್ರಶ್ನೆ ನೀವೆಲ್ಲ ಮಾನವರು ಭಾಗವತಶಾಸ್ತ್ರವನ್ನು ಓದಿ ಭಾಗವತಾದಿ ಸತ್ಶಾಸ್ತ್ರಗಳಿಗೆ ವಿರುದ್ಧವಾದ ಶಾಸ್ತ್ರಗಳನ್ನು ನಿಂದನೆ ಮಾಡಿ ಅದನ್ನು ದೂರ ಇಡಿ ಅಂತ ಹೇಳಿದರೆ ಅರ್ಥ ಮಾಡಿಕೊಳ್ಳಬೋದು ಆದರೆ ಸ್ಥಾವರ ಗಿಡಗಳಿಗೆ ಹೇಳಿದರೆ ಅವುಗಳಿಗೆ ನೀವು ಹೇಳಿದ್ದೇನು ತಿಳಿಯತ್ತಾ ಅರ್ಥವಾಗತ್ತಾ ಅವುಗಳಿಗೆ ವಿಧಾನ ಏನು ಯಾವ ದೇಹದಲ್ಲಿದ್ದಾಗ ಜೀವನಿಗೆ ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಇದೆ ಅಥವಾ ನೀವು ಹೇಳಿದಂತೆ ನಡೆಯುವ ಸಾಧ್ಯತೆ ಇದೆ ಅಲ್ಲಿ ವಿಧಾನ ಮಾಡುವುದಕ್ಕೆ ಅವಕಾಶ ಇದೆ ಅದಕ್ಕೆ ಶ್ರೀನಿವಾಸ ತೀರ್ಥರು ಹಾಗೂ ಇನ್ನುಳಿದ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಹೇಳೋದು ನಾನು ಸ್ಥಾವರಾಣ ಕಥಂ ನಿಂದಾಕರ್ತೃತ್ವ ಮಿತಿಚೆಯನ್ನು ಕಲ್ಪತರು ಪ್ರಭೃತಿಯ ಮಾತ್ರ ಸ್ಥಾವರ ಶಬ್ದ ಗ್ರಹಣ ಸ್ಥಾವರ ಅನ್ನೋ ಶಬ್ದಕ್ಕೆ ಹಾದಿಯಲ್ಲಿ ಕಾಣುವ ಬೀದಿಯಲ್ಲಿರುವ ಗಿಡಗಳೆಲ್ಲ ಅಲ್ಲ ಅರಣ್ಯದ ಗಿಡಗಳು ಅಲ್ಲ ಸ್ಥಾವರ ಅನ್ನುವ ಶಬ್ದಕ್ಕೆ ಕಲ್ಪತರು ಆ ಕಲ್ಪತರು ಮೊದಲಾದ ಏನು ಗಿಡಗಳು ದೇವಲೋಕದ ಗಿಡಗಳಿವೆ ಆ ದೇವಲೋಕದ ಗಿಡಗಳಿಗೆ ವಿವೇಕ ಇದೆ ಅವುಗಳು ಮಾತು ಆಡ್ತವೆ ಏನು ಯಾಕೆ ಬಂದು ಅಂತ ಕೇಳಿಬಿಡ್ತದೆ ಹೋದ ತಕ್ಷಣ ನಿಮ್ಮನ್ನು ಗಾಬರಿ ಆಗಬೇಡಿ ಈಗೆಲ್ಲ ಮುಂದೆ ನಿಮ್ಮ ಪುಣ್ಯ ಎಲ್ಲ ಮಾಡಿ ನೀವು ಸ್ವರ್ಗಕ್ಕೆ ಹೋಗ್ತಿರಲ್ಲ ಹೋದಾಗ ಯಾವಾಗ ಬಂದಿ ಅಂತ ಕೇಳ್ತದೆ ನಿಮ್ಮನ್ನು ಮಾತಾಡಿಸ್ತದೆ ಅದು ಬರೀ ಮಾತಾಡಿಸೋದು ಅಷ್ಟೇ ಅಲ್ಲ ಭಾಗವತಾದಿ ಶಾಸ್ತ್ರಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತದೆ ಅನೇಕ ಭಾಗವತ ವಿರೋಧಿಯಾದ ಪಾಶುಪತಾದಿ ಶಾಸ್ತ್ರಗಳ ಖಂಡನವನ್ನು ಮಾಡ್ತಾಯಿರ್ತದೆ ಯಾರಿಲ್ಲ ಇಲ್ಲ ನಾನು ಒಬ್ಬನೇ ಇದ್ದೀನಿ ಗಿಡದ ಯಾರು ಮಾತಾಡ್ತಾರೆ ಅಂತ ಗಾಬರಿ ಆಗಬೇಡಿ ನೆನಪಿಟ್ಕೊಂಡಿರಿ ಬ್ರಹ್ಮಾದಿ ಸ್ಥಾಪರಾಂತಕೈ ಸಮ್ಯಕ್ ಕಾರ್ಯ ತದ್ವಿಚ ತಮೋಯಾಂತಿ ವಿನಿಶ್ಚಯ ಕೇವರಸ್ತತ್ರ ಆದ್ದರಿಂದಲೇ ದೇವತೆಗಳು ನಿಯಮೇನ ಈ ವಿಷ್ಣುವೈಷ್ಣವ ಶಾಸ್ತ್ರಗಳಿಗೆ ಅರ್ಥಾತ್ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕ ಶಾಸ್ತ್ರಗಳಿಗೆ ವಿರೋಧಿಯಾದ ಶಾಸ್ತ್ರಗಳ ನಿಂದೆಯನ್ನು ಮಾಡಿಯೇ ಮಾಡುತ್ತಾರೆ ಎಂಬುದಾಗಿ ತಿಳಿಸಿದ್ದಾರೆ ಇಲ್ಲಿ ಪಂಚರತ್ರೇದ್ಚ ಮೂಲರಮಣಂತ್ಥ ಪುರಂ ಭಾಗವತಂಚನ ಭಿಧ್ಯತೆ ಎಷ್ಣೋ ಆಧಿ ಪ್ರತಿ ತದ್ಭಕ್ತ ಕ್ರಮಶಃ ಸೇವಾ ನ ಚಾಪರ ಪಂಚರತ್ರೇದಗಳು ಮೂಲರಮಣ ಪುರ ಭಗವತ ಮಹಾಭಾರತ ಈ ಎಲ್ಲ ಶಾಸ್ತ್ರಗಳೂ ಕೂಡ ವಿಷ್ಣುವಿನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡುವಂತಹ ಶಾಸ್ತ್ರಿ ಈ ತರಹದ ಶಾಸ್ತ್ರಗಳ ವಿರೋಧಿಯಾದ ಶಾಸ್ತ್ರಗಳನ್ನು ನಿಂದೆ ಮಾಡಬೇಕು ಅಂತ ಭಾಗವತ ಅಂತ ಕೇವಲ ಭಾಗವತ ಅಂತ ತಲೆಯಲ್ಲಿ ಬೇಡ ಅಂತ ವಿವರಣೆ ಮಾಡಿದರು ಪಂಚರಾತ್ರಗಳು ಶತಕೋಟಿ ವಿಸ್ತೀರ್ಣವಾದದ್ದು ಅನಂತ ವೇದಗಳು ಶತಕೋಟಿ ವಿಸ್ತೀರ್ಣವಾದ ಮೂಲರಾಮಾಯಣ ಪುರಾಣ ಭಾಗವತ ಮಹಾಭಾರತ ಇವುಗಳೆಲ್ಲವೂ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದ ಗ್ರಂಥಗಳು ಏತೇಶ್ವ ಈ ಗ್ರಂಥಗಳನ್ನು ನಾವು ನಂಬಬೇಕು ಇಲ್ಲಿ ಹೇಳಿದ ವಿಷಯಗಳ ಬಗ್ಗೆ ಶ್ರದ್ಧೆಯನ್ನು ಇಟ್ಟುಕೊಳ್ಳಬೇಕು ಇದರಲ್ಲಿಯೂ ಏನಾದರೂ ಕೆಲವೊಮ್ಮೆ ಆಪಾತಃ ಮೇಲ್ನೋಟಕ್ಕೆ ಬೇರೆ ಅರ್ಥ ತೋರ್ತಾ ಇದ್ದರೆ ಅದನ್ನು ನಂಬಬಾರದು ಅದರ ತಾತ್ಪರ್ಯ ಏನು ಅಂತ ನಾವು ಸರಿಯಾಗಿ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಬ್ರಹ್ಮಸೂತ್ರಾದಿಗಳ ಹಿನ್ನೆಲೆಯಲ್ಲಿ ವೇದಾದಿಗಳ ತಾತ್ಪರ್ಯಾರ್ಥ ಏನು ಅಂತ ಸರಿಯಾಗಿ ತಿಳಿದು ಅದರ ಬಗ್ಗೆ ಶ್ರದ್ಧೆಯನ್ನು ಮಾಡಬೇಕೇ ಹೊರತು ಮೇಲ್ನೋಟಕ್ಕೆ ಏನು ಅರ್ಥ ತೋರ್ತದೋ ಅದನ್ನೇ ಸತ್ಯ ಅಂತ ತಿಳಿದರೆ ಅದೂ ತಪ್ಪೆ ಹಾಗಾದರೆ ಇವುಗಳಲ್ಲಿರುವ ಯಾವ ವಿಷಯಗಳು ನಿಜವಾದ ಶಾಸ್ತ್ರ ತಾತ್ಪರ್ಯ ವಿಷಯವಾದದ್ದು ಅಂತ ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ ಏತೆಷ್ವಪಿ ಯಥಾ ವಿಷ್ಣೋರಾಧಿಕ್ಯ ಪ್ರತಿಪಾದನ ತದ್ಭಕ್ತಾನಂಚ ಕ್ರಮಶಃ ಸ ಏವ ಅರ್ಥೋ ನ ಅನ್ಯಥಾ ದೃಶ್ಯಮಾನಂತೂ ಮೊಹಾಯೈವ ವಿನಿರ್ದಿಶೇತ್ ವಿಷ್ಣುವಿನ ಸರ್ವೋತ್ತಮತ್ವ ಹಾಗೂ ರಮಬ್ರಹ್ಮಾದಿಗಳ ತಾರತಮ್ಯ ಇದರ ಜೊತೆಗೆ ಜಗತ್ಸತ್ಯತ್ವ ಇತ್ಯಾದಿಗಳು ಇವುಗಳಿಗೆ ಅನುಕೂಲ ಆಗುವ ಅರ್ಥಗಳೇನಿದೆ ಅದು ಮಾತ್ರ ಈ ಶಾಸ್ತ್ರಗಳ ತಾತ್ಪರ್ಯ ವಿಷಯವಾರದ್ದು ಇದಕ್ಕೆ ಹೊರತಾಗಿ ಎಲ್ಲಿಯಾದರೂ ವಿಷ್ಣುವಿನ ಸರ್ವೋತ್ತಮಕ್ಕೆ ಸರ್ವೋತ್ತಮತ್ವಕ್ಕೆ ವಿರೋಧ ಬರುವಂತೆ ತೋರುವ ಮಾತುಗಳಿದ್ದರೆ ಕೃಷ್ಣನೇ ರುದ್ರದೇವರನ್ನು ಕುರಿತು ಮಗನಿಗಾಗಿ ತಪಸ್ಸು ಮಾಡಿದ ಅಥವಾ ಭಗವಂತನಿಗೆ ಪರಶುರಾಮದೇವರು ಭೀಷ್ಮಾಚಾರ್ಯರಿಂದ ಸೋತರು ಅಶಕ್ತರು ಅನ್ನೋ ಹಾಗೆಲ್ಲ ತೋರ್ತದೆ ಹಾಗೆ ತಿಳಿದು ಬಿಡಬಾರದು ಅದೆಲ್ಲ ಕೇವಲ ಮೋಹನಕ್ಕಾಗಿ ಬೇರೆ ಉದ್ದೇಶಕ್ಕಾಗಿ ದೇವರು ಹಾಗೆ ಮಾಡಿ ತೋರಿಸಿದ್ದು ಅಂತ ಮಾತ್ರ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ವಿಷ್ಣುವಿನ ಆಧಿಕ್ಯಕ್ಕೆ ವಿರೋಧ ಬರುವಂತಹ ಮಾತುಗಳನ್ನು ಶ್ರದ್ಧೆ ಇಡಬಾರದು ಅಂತ ತಮ್ಮ ಮಾತುಗಳಿಗೆ ಹೀಗೆ ಅರ್ಥ ಮಾಡಿಕೊಳ್ಳಿ ಅಂತ ವೇದವ್ಯಾಸದೇವರೇ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೊಟ್ಟು ಉದಾಹರಣೆ ಮಾಡ್ತಾ ತಿಳಿಸ್ತಾ ಇದ್ದಾರೆ ಎಲ್ಲಿಯಾದರೂ ಇತಿಹಾಸ ಪುರಾಣಗಳಲ್ಲಿ ಈ ತರಹದ ಮಾತುಗಳು ಬಂದಾಗ ಅವುಗಳಿಗೆ ನೀವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ತಮ್ಮ ಮಾತಿನ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಕ್ರಮವನ್ನು ವೇದವ್ಯಾಸದೇವರೇ ಒಂದು ಕಡೆಗೆ ಸೂಕ್ಷ್ಮವಾದ ರೀತಿಯಲ್ಲಿ ತಿಳಿಸಿ ಇಟ್ಟಿದ್ದಾರೆ ಅದಕ್ಕನುಗುಣವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ತಸ್ು ಶಾಸ್ತ್ರು ವಿಷ್ಣೋರಾಧಿಮೇವ ಕ್ರಮೇಣ ಚದೀಯಂ ಪ್ರತಿಪಾದಂ ನಾಪರಂತಿ ಬ್ರಹ್ಮಾಂಡೇ ಅಂಧಂತಮ ಪ್ರವಿಶಂತ ಅವಿದುಪಾಸ ತೂಯ ಇವ ತೇ ತಮ ಯದ್ಯಾಗುಂ ರ ಕೇವಲ ವಿದ್ಯೆಯನ್ನ ಈ ಪಂಚರತ್ರ ಮಹಾಭಾರತಾಸ್ತ್ರಗಳ ಅಧ್ಯಯನವನ್ನು ಮಾಡುತ್ತೇವೆ ತದ್ವಿರೋಧಿಯಾದಂತಹ ಶಾಸ್ತ್ರಗಳ ನಿಂದೆಯನ್ನು ನಾವು ಮಾಡೋದಿಲ್ಲ ಅಲ್ಲಿ ಹೇಳಿದ್ದೂ ಕೂಡ ಸತ್ಯ ಇರಬಹುದು ನಾವು ಅದನ್ನು ತಲೆಕೆಡಿಸಿಕೊಳ್ಳೋದಿಲ್ಲ ನಮಗೇನು ಹೇಳಿದ್ದಾರೋ ಅದರ ವಿಷಯದಲ್ಲಿ ಮಾತ್ರ ನಾವು ಅಧ್ಯಯನವನ್ನು ಮಾಡಿ ಶ್ರದ್ಧೆಯನ್ನು ಇಡ್ತೇವೆ ಇದಕ್ಕೆ ವಿರೋಧಿಯಾದಂತಹ ಶಾಸ್ತ್ರಗಳ ನಿಂದೆಯನ್ನು ಮಾಡಿ ಅದು ಅಯುಕ್ತ ಅದು ಅಬದ್ಧ ಅಂತ ತಿಳಿದು ದಾರ್ಢ್ಯವನ್ನು ಸಂಪಾದನೆ ಮಾಡಿಕೊಳ್ಳುವುದುಂಟಲ್ಲ ಈ ವೇದಾದಿ ಸತ್ಶಾಸ್ತ್ರಗಳಲ್ಲಿ ಹೇಳಿದ್ದೇನೇ ಸತ್ಯ ಇದಕ್ಕೆ ವಿರುದ್ಧವಾದದ್ದು ಸರ್ವಥಾ ಅಲ್ಲ ಅನ್ನುವ ಒಂದು ದೃಢವಾದ ನಿರ್ಣಯ ಆ ನಿರ್ಣಯ ಮಾಡಿಕೊಳ್ಳೋದಿಲ್ಲ ಅದನ್ನು ತಲೆನೇ ಕೆಡಿಸಿಕೊಳ್ಳೋದಿಲ್ಲ ಇಲ್ಲೇನು ಹೇಳಿದ್ದಾರೋ ಸಾಕು ಇನ್ನು ಉಳಿದು ನಮಗೆ ಯಾಕೆ ಬೇಕಪ್ಪ ಅಂತ ಉದಾಸೀನ ಮಾಡಿಬಿಟ್ರೆ ಆಗ ಇನ್ನೂ ವಿಶೇಷವಾದಂತಹ ಅನರ್ಥವಾಗತ್ತೆ ಅಂಧಂ ತಮಸ್ಸು ಆಗೋದು ನಿಶ್ಚಿತ ವಿರೋಧ ಶಾಸ್ತ್ರಗಳನ್ನು ಓದಿದರೆ ಆದರೆ ಅದಕ್ಕಿಂತಲೂ ಹೆಚ್ಚು ಆ ವಿರೋಧಶಾಸ್ತ್ರಗಳ ನಿಂದೆಯನ್ನು ಮಾಡದೆ ಕೇವಲ ಈ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದರೆ ಆಗತ್ತೆ ಅಂತ ಅದಕ್ಕೆ ತಾಮ್ರಪರ್ಣಯಾಚಾರ್ಯರು ಬರೀತಾರೆ ಸಮ್ಯಕ್ ವಿದ್ಯಾಂ ಜ್ಞಾತ್ವಾ ಅಯುಕ್ತತಾಂ ನ ಮನ್ಯಮಾನ ಮಿಥ್ಯಾಜ್ಞಾನ ಅಭಿನಿವೇಶ ತದನಿಂದಕಾ ಸಮ್ಯಕ್ ವಿದ್ಯೆ ಏನು ಅಂತ ತಿಳಿದಿದ್ದಾರೆ ಆದರೆ ತದ್ವಿರುದ್ಧವಾದದ್ದರಲ್ಲಿರುವ ಅಯುಕ್ತತೆಯನ್ನು ಯಾರೂ ತಿಳಿದಿಲ್ಲ ಅಂಥವರು ಅದರ ನಿಂದೆಯನ್ನು ಮಾಡದೆ ಹಾಗೆ ಇದ್ದರೆ ಅವರಿಗೆ ಮಿಥ್ಯಾಜ್ಞಾನಿ ಪ್ರಾಪ್ಯ ತಮಸಃ ಅಧಿಕಮೇವ ತಮೋ ಯಾಂತಿ ಮಿಥ್ಯಾಜ್ಞಾನಿ ಮಾತ್ರ ಯಾಕೆಂದ್ರೆ ಸಮ್ಯಗ್ ವಿದ್ಯಾಂ ಜ್ಞಾತ್ವಾ ತಸ್ವಾರಸ್ಯಾನ್ ಮಿಥ್ಯಾಜ್ಞಾನೇ ದಾರ್ಢ್ಯನ ತದನಿಂದಕಾನ ಅಂಧಂತಮೋ ಯುಕ್ತೀತಿ ಭಾವ ಕೇವಲ ಮಿಥ್ಯಾಜ್ಞಾನ ಇದ್ದವರಿಗಿಂತಲೂ ಇವರು ಸಮ್ಯಗ್ವಿ ಪಡದೂ ಅದರ ಸ್ವಾರಸ್ಯವನ್ನು ಅದರ ಸರ್ವೋತ್ತಮತ್ವವನ್ನು ತಿಳಿಯದೆ ಮಿಥ್ಯಾಜ್ಞಾನವನ್ನು ಉಂಟುಮಾಡುವಂತಹ ಶಾಸ್ತ್ರಗಳಲ್ಲಿಯೂ ಆಸಕ್ತಿಯನ್ನು ಇಟ್ಟುಕೊಂಡು ಅದರ ನಿಂದೆಯನ್ನು ಮಾಡದೇ ಇದ್ದದ್ದಕ್ಕಾಗಿ ಇವರಿಗೆ ವಿಶೇಷವಾದಂತಹ ದುಃಖ ಆಗ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಗೃಹಿಣೋಪ್ಯಲ್ಪಬೋಧಸ್ಯ ನಕಲಾಸು ಪ್ರಯೋಜನ ಆವರ್ತಯೇದ್ ವೇದತಂತ್ರಂ ಮುಖ್ಯೋಕ್ತೋ ಹರಿರತ್ರ ಇತಿ ಹರಿವಂಶೇಶು ಇದು ಹಿಂದೆ ಯತಿಗಳ ಬಗ್ಗೆ ಹೇಳಿದರು ಯತಿಗಳು ಕಲಾವಿದ್ಯಾಗಳ ನಿಂದೆಯನ್ನು ಮಾಡಬಾರದು ಅದರಿಂದ ಪ್ರಯೋಜನ ಇದೆ ಅಂತ ವಿಶೇಷ ಆಸಕ್ತಿಯನ್ನು ವಹಿಸಬಾರದು ಅಂತ ಸರಿ ಬಿಟ್ಟುಬಿಡಿ ಗೃಹಸ್ಥಾಶ್ರಮಿಗಳೇನು ಮಾಡಬೇಕು ಅಂತ ಗೃಹಸ್ಥಾಶ್ರಮಿಗಳ ಬಗ್ಗೆಯೂ ಕೂಡ ಹೇಳ್ತಾರೆ ಗೃಹಸ್ಥಾಶ್ರಮಿಗಳಲ್ಲಿ ಎರಡು ವಿಭಾಗ ಕೆಲವರು ಭಾರೀ ಮೇಧಾವಿಗಳು ಮಹಾಪ್ರಜ್ಞಾವಂತರಿರ್ತಾರೆ ಅಂಥವರಿಗೆ ವಿಶಿಷ್ಟವಾದ ಮೇಧಾಶಕ್ತಿ ಇರೋದರಿಂದ ಬುದ್ಧಿಶಕ್ತಿ ಇರೋದರಿಂದ ಅವರು ಕಲಾವಿದ್ಯಾಗಳ ಅಧ್ಯಯನವನ್ನು ಮಾಡಿ ಆ ಎಲ್ಲ ವಿದ್ಯೆಗಳ ಉಪಯೋಗವನ್ನು ಕೂಡ ಈ ವೈಷ್ಣವ ಶಾಸ್ತ್ರಗಳ ಅಧ್ಯಯನಕ್ಕೆ ಆಗುವಂತೆ ಮಾಡಿಕೊಂಡು ಲಾಭ ಮಾಡಿಕೊಳ್ಳೋ ಯೋಗ್ಯತೆ ಇದ್ದರೆ ಮಾತ್ರ ಕಲಾವಿದ್ಯಾಗಳಲ್ಲಿ ಅವರು ಆಸಕ್ತರಾಗಬಹುದು ಇಲ್ಲದೇ ಇದ್ದರೆ ಕೂಡ ಹೆಚ್ಚು ಕಲಾವಿದ್ಯೆಗಳನ್ನು ಓದದೆ ಈ ನೇರವಾಗಿ ಭಗವಂತನ ಮಹಿಮೆಯನ್ನು ಹೇಳುವಂತಹ ಏನು ವೇದಾದ ಶಾಸ್ತ್ರಗಳಿವೆ ಅವುಗಳಲ್ಲೇ ಆಸಕ್ತರಾಗಿ ಲಾಭವನ್ನು ಪಡೆದುಕೊಳ್ಳು ಯಾಕಂದರೆ ಈ ಕಡೆಗೆ ಕಲಾವಿದ್ಯಾಗಳಿಂದ ಲಾಭ ಮಾಡಿಕೊಳ್ಳೋ ಯೋಗ್ಯತೆ ಇಲ್ಲ ಲಾಭವೂ ಆಗಲಿಲ್ಲ ಸಮಯ ಎಲ್ಲ ಅದಕ್ಕೆ ಹಾಳಾಗಿ ಹೋಯಿತು ಆಯುಷ್ಯ ಮುಗಿದು ಹೋಗಿಬಿಡುತ್ತದೆ ಅದರ ಬದಲು ನೇರವಾಗಿ ವೇದಾದಿಶಾಸ್ತ್ರಗಳನ್ನೇ ಅಧ್ಯಯನ ಮಾಡಿ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳೋದು ಒಳ್ಳೆಯದು ಬುದ್ಧಿಶಕ್ತಿ ವಿಶೇಷವಾಗಿ ಇದ್ದರೆ ಮಾತ್ರ ಉಳಿದ ಶಾಸ್ತ್ರಗಳನ್ನೂ ಓದಿ ಅವುಗಳನ್ನು ಇಲ್ಲಿ ಸಮನ್ವಯ ಮಾಡಿಕೊಂಡು ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಶ್ರವಣಂ ಕೀರ್ತನಂ ಧ್ಯಾನಂ ಹರೇ ಅದ್ಭುತ ಕರ್ಮಣ ಜನ್ಮ ಕರ್ಮ ಗುಣಾನಾಂಚ ತದರ್ಥೇ ಅಖಿಲಚೇಷ್ಟಿತ ಶ್ರವಣ ಕೀರ್ತನ ಧ್ಯಾನ ಭಗವಂತನ ನಾನಾ ಅವತಾರದ ಲೀಲೆಗಳು ಅವನು ಮಾಡುವಂತಹ ವಿವಿಧ ಸೃಷ್ಟಿಯಾದಿ ಕಾರ್ಯಗಳು ಜ್ಞಾನಾನಂದಾದಿ ಗುಣಗಳು ಇವುಗಳ ಬಗ್ಗೆ ಶಾಸ್ತ್ರದ ಮೂಲಕವಾಗಿ ಕೇಳಬೇಕು ಕೇಳಿದ್ದನ್ನು ನಾಲ್ಕು ಜನರಿಗೆ ಹೇಳಬೇಕು ತಾನು ಏಕಾಂತದಲ್ಲಿ ಕೇಳುವವರಿಲ್ಲದೇ ಇದ್ದಾಗ ಸ್ವತಃ ಧ್ಯಾನವನ್ನು ಮಾಡಬೇಕು ತದರ್ಥೇ ಅಖಿಲಚೇಷ್ಟಿತ ತಾನು ಮಾಡುವ ಯಾವುದೇ ಕಾರ್ಯ ಇರಬಹುದು ದೇವರಿಗಾಗಿ ಅನ್ನುವ ಅನುಸಂಧಾನ ಇರಬೇಕು ಪಾಠ ಹೇಳಲಿ ಪ್ರವಚನ ಮಾಡಲಿ ಸ್ನಾನ ಸಂಧ್ಯಾ ವಂದನ ಏನೇ ಕಾರ್ಯಗಳನ್ನು ಮಾಡಲಿ ಊಟ ಮಾಡುವುದಾದರೂ ಭಗವಂತನ ಪ್ರೇರಣೆಯಿಂದ ಭಗವಂತನ ಪ್ರೀತಿಗಾಗಿ ದೇವರು ಕೊಟ್ಟ ಈ ದೇಹವನ್ನು ಆರೋಗ್ಯವಂತವಾಗಿ ಇಟ್ಟುಕೊಂಡು ಅದರ ಮೂಲಕ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡುವುದಕ್ಕೋಸ್ಕರ ಊಟ ಮಾಡ್ತಾ ಇದ್ದೇನೆ ಅಂತನ್ನುವ ಅನುಸಂಧಾನ ಊಟ ಮಾಡುವಾಗಲೂ ಇರಬೇಕು ಮಲಮೂತ್ರ ವಿಸರ್ಜನೆ ಮಾಡುವ ಕಾಲದಲ್ಲಿಯೂ ಮಲಮೂತ್ರ ವಿಸರ್ಜನೆಗಳನ್ನು ಮಾಡದೆ ಹಾಗೇ ಇದ್ದರೆ ನನಗೆ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಆರೋಗ್ಯ ಹಾಳಾಗ್ತದೆ ಉತ್ಸಾಹ ಇರೋದಿಲ್ಲ ಅದಕ್ಕೋಸ್ಕರ ದೇಹದ ಶುದ್ಧಿಯನ್ನು ಮಾಡಿಕೊಂಡು ನಾನು ಭಗವಂತನ ಸೇವೆಯನ್ನು ಮಾಡಬೇಕು ಅದಕ್ಕಾಗಿ ಈ ದೇಹ ಶುದ್ಧಿಯಿಂದ ಅಂತಹ ಕಾರ್ಯವನ್ನು ಆರಂಭ ಮಾಡಿಕೊಂಡು ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಕೂಡ ಭಗವಂತನ ಪ್ರೀತಿಗಾಗಿ ಎನ್ನುವ ಅನುಸಂಧಾನ ಇರಬೇಕು ಇಷ್ಟಂ ದತ್ತಪೋ ಜಪ್ತಂ ಪೂರ್ತ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಗೃಹನ್ ಪ್ರಾಣನ್ ಪರಸ್ಮೈ ಸನ್ನಿವೇದೇತ ಇಷ್ಟಂ ಇಷ್ಟ ಅಂದರೆ ಯಜ್ಞ ದಾನ ತಪಸ್ಸು ಜಪ ಇದಲ್ಲದೆ ಅನ್ನದಾನ ತಟಾಖಾದಿಗಳ ನಿರ್ಮಾಣ ಕೆರೆ ಬಾವಿ ಇಂಥವುಗಳನ್ನೆಲ್ಲ ಕಟ್ಟಿಸಿ ಅವುಗಳನ್ನು ಜನರ ಉಪಯೋಗಕ್ಕಾಗಿ ಮಾಡುವ ಒಂದು ದೊಡ್ಡದಾದ ಸತ್ಕಾರ್ಯಗಳಿರ್ತಾ ಇತ್ತು ಇವತ್ತಿನ ಕಾಲದಲ್ಲಿ ಅದು ಕಡಿಮೆಯಾಗಿದೆ ಅದಕ್ಕೆ ಎಷ್ಟು ಹೆಚ್ಚು ಮಹತ್ವ ಇಲ್ಲ ಮನೆ ವಿಚಾರ ಸಂಕಿರಣದಲ್ಲಿ ಅದರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ ಹಳೆ ಕಾಲದಲ್ಲಿ ಈಗ ಹೇಗಾದರೂ ನಿಮ್ಮ ಮನೇಲಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಇದ್ದರೆ ಅನ್ನದಾನಾದಿಗಳನ್ನು ಹೇಗೆ ಮಾಡ್ತಿರಲ್ಲ ಅದು ಉಳಿದು ಬಂದಿದೆ ಆದರೆ ಅದರ ಜೊತೆಗೆ ಈ ಬಾವಿ ಕೆರೆ ಮೊದಲಾದವುಗಳನ್ನು ಕಟ್ಟಿಸಿ ಸ್ವಲ್ಪ ಹಣದಿಂದ ಸಮರ್ಥನಾದಂತಹ ವ್ಯಕ್ತಿ ಊರಿನಲ್ಲಿ ಅಲ್ಲಲ್ಲಲ್ಲಲ್ಲಿ ಆ ನೀರಿನ ಅನುಕೂಲತೆಗಳನ್ನು ಮಾಡಿ ಜಗತ್ತಿಗೆ ಸಮಾಜಕ್ಕೆ ಒಪ್ಪಿಸುವ ಒಂದು ದೊಡ್ಡದಾದ ಪುಣ್ಯ ಕಾರ್ಯವನ್ನು ಹಿಂದಿನವರೆಲ್ಲ ಮಾಡ್ತಾಯಿದ್ರು ಅದಕ್ಕೆ ಪೂರ್ತಾ ಪೂರ್ತಾ ಅಂತಂತಾರೆ ಅಂತಹ ಅನ್ನದಾನ ತಟಾಕಾದೆಗಳ ನಿರ್ಮಾಣ ಏನೇ ಮಾಡಿದರು ಇವೆಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು ಹೆಂಡತಿ ಮಕ್ಕಳು ಮನೆ ಅಷ್ಟೇಕೆ ತನ್ನ ಎಲ್ಲ ಇಂದ್ರಿಯಗಳು ದೇಹ ಎಲ್ಲವನ್ನೂ ಕೂಡ ತನಗೆ ಏನೇನು ಪ್ರಿಯವೋ ಅದೆಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು ದೇವರಿಗೆ ಅರ್ಪಣೆ ಮಾಡುವ ಬಗ್ಗೆ ಇಷ್ಟೆ ವಸ್ತುಗಳಾಗಿದ್ದರೆ ದೇವರ ಅಧೀನ ಅಂತ ತಿಳಿಯೋದು ಕ್ರಿಯೆಗಳಾಗಿದ್ದರೆ ಭಗವಂತನ ಅಧೀನವೂ ಹೌದು ಪರಮಾತ್ಮನ ಪೂಜಾರೂಪವೂ ಹೌದು ಎಂಬುದಾಗಿ ತಿಳಿದು ಆ ಎಲ್ಲ ಕ್ರಿಯೆಗಳನ್ನು ಸಮರ್ಪಣೆ ಮಾಡಿ ಶಬ್ದಗಳೆಲ್ಲ ದೇವರನ್ನು ಸ್ತುತಿ ಮಾಡುವುದಕ್ಕೋಸ್ಕರ ಇವೆ ಕ್ರಿಯೆಗಳೆಲ್ಲ ಭಗವಂತನ ಸೇವೆಗಾಗಿ ಇವೆ ವಸ್ತುಗಳೆಲ್ಲ ಭಗವಂತನ ಅಧೀನವಾಗಿ ಭಗವಂತನ ಪೂಜಾ ಸಾಧನವಾಗಿವೆ ಎಂಬ ರೀತಿಯಲ್ಲಿ ನಾವು ತಿಳಿಯುವುದೇ ಅವುಗಳ ಸಮರ್ಪಣೆ ಎಂಬುದಾಗಿ ಅರ್ಥ ಇದು ಬಹಳ ದೊಡ್ಡದಾದಂತಹ ಮಾತು ಇದು ಪ್ರಸಿದ್ಧವಾದ ಶ್ಲೋಕ ಇಷ್ಟ ದತ್ತೋ ಜಪ್ತಂ ಪೂರ್ತ ಯಚ್ಚಾತ್ಮನಃ ಪ್ರಿಯ ದಾರಾನ್ ಸುತಾನ್ ಗ್ರಹಾನ್ ಪ್ರಾನ್ ಪರಸ್ಮೈ ಸನ್ನಿವೇದಯೇತ್ ಏಕೃಷ್ಣಾತ್ಮನಾಥೇಶು ಮನುಷ್ಯಷು ಚೌಹೃದ ಪರಿಚರ್ಯಾಂಚೋಭಯತ್ರ ಮಹತ್ಸು ನೃಷು ಸಾಧುಷೂ ಕೃಷ್ಣಾತ್ಮನಾಥೇಶು ಕೃಷ್ಣರ ಶ್ರೀಕೃಷ್ಣ ಪರಮಾತ್ಮನೇ ಯಾರಿಗೆ ನಾಥ ಭಗವದ್ಭಕ್ತರು ಯಾರೋ ಭಗವಂತನನ್ನೇ ಹೃದಯದಲ್ಲಿ ಚಿಂತನೆ ಮಾಡುವ ಭಕ್ತರು ಅಂತಹ ಮನುಷ್ಯರಲ್ಲಿ ಸೌಹೃದ ಅತ್ಯಂತ ಸ್ನೇಹವನ್ನು ಸೌಹಾರ್ದವನ್ನು ಇಟ್ಟುಕೊಳ್ಳಬೇಕು ಕೃಷ್ಣ ಭಕ್ತರ ವಿಷ್ಣು ಭಕ್ತರ ವಿಷಯದಲ್ಲಿ ಹಾಗಾದರೆ ಮನುಷ್ಯರ ಬಗ್ಗೆ ಸೌಹಾರ್ದ ಇಟ್ಟುಕೊಳ್ಳಬೇಕು ಅಂದರೆ ದೇವತೆಗಳಲ್ಲಿ ಋಷಿಗಳಲ್ಲಿ ಸೌಹಾರ್ದ ಇರಬಾರ್ದು ಅವರ ಜೊತೆಗೆ ಜಗಳಾಡ್ಬೇಕಾ ನಾವು ಅಂದರೆ ಅದಕ್ಕೆ ಶ್ರೀಮದಾಚಾರ್ಯರಂತಾರೆ ಅದು ಕೈಮುತ್ಯ ಸಿದ್ಧ ಕೃಷ್ಣಾತ್ಮನಾಥೇಶು ಮನುಷ್ಯೇಶ್ವರಿ ಸೌಹೃದ್ ಕಿಮು ದೇವೇಶು ಮಹತ್ಸು ದೇವಾದಿಷು ಕಿಮು ದೇವೇಶು ಅಲ್ಲಿಗೆ ನಿಲ್ಲಿಸಬೇಕು ಕಿಮು ದೇವೇಶು ಮನುಷ್ಯರ ವಿಷಯದಲ್ಲೇನೇ ಸೌಹಾರ್ದ ಇರಬೇಕು ಅಂದಮೇಲೆ ದೇವತೆಗಳ ವಿಷಯದಲ್ಲಿ ಸೌಹಾರ್ದ ಇರಬೇಕು ಕಲಹ ಇರಬಾರದು ಅಂತೇನು ಹೇಳೋದು ಅವರು ಮಹಾತ್ಮರು ಅವರ ವಿಷಯದಲ್ಲಿ ಸೌಹಾರ್ದ ಇರಲೇಬೇಕು ಅವರ ಹೃದಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಮನಸ್ಸಿನಲ್ಲಿದ್ದಂತೆಯೇ ನಾವು ವರ್ತನೆ ಮಾಡಿದರೇನೇ ನಮಗೆ ಕ್ಷೇಮ ಎಂದಿಗೂ ಅವರ ಮನಸ್ಸಿಗೆ ವಿರುದ್ಧವಾದ ರೀತಿಯಲ್ಲಿ ನಾವು ವರ್ತನೆ ಮಾಡಬಾರದು ಇದು ಸತ್ಯ ಅಷ್ಟೇ ಅಲ್ಲ ಪರಿಚರ್ಯಾಂಚೋಭಯತ್ರ ಮಹತ್ಸು ಋಷಿ ಸಾಧಿಷು ಸೌಹಾರ್ದ ಇರುವುದು ಅಷ್ಟೇ ಅಲ್ಲ ಪ್ರೇಮ ಇದೆ ಸೌಹಾರ್ದ ಇದೆ ಆದರೆ ಸಣ್ಣವರ ವಿಷಯದಲ್ಲಿ ಇದು ಸಾಕಾಗತ್ತೆ ಆದರೆ ದೇವತೆಗಳ ವಿಷಯದಲ್ಲಿ ಮನುಷ್ಯರಲ್ಲಿಯೂ ಕೆಲವರು ನಮಗಿಂತಲೂ ಉತ್ತಮ ಮನುಷ್ಯರಿದ್ದಾರಲ್ಲ ಅಂತಹ ನಮ್ಮ ಯೋಗ್ಯತೆಗಿಂತಲೂ ಉತ್ತಮರಾದ ಮನುಷ್ಯರಲ್ಲಿ ಆಗಲಿ ಅಥವಾ ದೇವತೆಗಳಲ್ಲೇ ಆಗಲಿ ಸೌಹಾರ್ದ ಮಾತ್ರ ಸಾಲದು ಪರಿಚರ್ಯೂ ಅವರ ಸೇವೆಯನ್ನು ಮಾಡಬೇಕು ನಾವು ಬರೀ ಪ್ರೇಮದಿಂದ ಇದ್ದರಲ್ಲ ಅವರ ಸೇವೆ ಶುಶ್ರೂಷೆಗಳನ್ನು ನಾವು ಮಾಡಬೇಕು ಅನೇಕ ತರಹದ ಸೇವೆ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡುವುದು ಸೇವೆ ಏನೇ ಕಾರ್ಯಗಳನ್ನು ಹೇಳಿದರೂ ಅದನ್ನು ಮಾಡಬೇಕು ಅದು ಸೇವೆ ಸಾಮೀಪ್ಯ ಇದ್ದಾಗ ಹತ್ತಿರದಲ್ಲಿದ್ದಾಗ ತನಗೆ ಯೋಗ್ಯತೆ ಇದ್ದರೆ ಅವರ ಪಾದ ಸೇವಾದಿಗಳನ್ನು ಮಾಡೋದು ಅಥವಾ ಯಾವುದೇ ಅವರ ಮನೆಯ ಕೆಲಸ ಮಾಡೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅವಕಾಶಗಳು ಸಿಗಬಹುದು ಒಂದೇ ರೀತಿ ಸಿಗೋದಲ್ಲ ಆದರೆ ಯಾವುದೇ ರೀತಿಯಲ್ಲಿ ಒಟ್ಟು ಅವರ ಸೇವೆಯನ್ನು ಮಾಡಬೇಕು ಪರಿಚಯಾಂಚ ಉಭಯತ್ರ ಯಾರಿಬ್ಬರು ಮಹತ್ಸು ನೃಷು ಸಾಧುಷು ಮಹತ್ಸು ದೇವಾದಿಷು ದೇವತೆಗಳು ಋಷಿಗಳು ಮೊದಲಾದ ಮಹತ್ವದ ನಮಗಿಂತಲೂ ಅತ್ಯುತ್ತಮರಾದವರ ವಿಷಯದಲ್ಲಿ ಸಾಧುಷು ನೃಷು ಸಜ್ಜನರಾದ ನಮಗಿಂತಲೂ ಉತ್ತಮರಾದ ಮನುಷ್ಯರಲ್ಲಿಯೂ ಕೂಡ ನಾವು ಸೇವಾವೃತ್ತಿಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಈ ಉತ್ತಮರ ಸೇವೆಯನ್ನು ಮಾಡುವಂತಹ ಒಂದು ರೂಢಿ ಒಂದು ಅಭ್ಯಾಸ ನಮ್ಮ ಜೀವನದಲ್ಲಿ ಇರಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಪರಸ್ಪರಾನುಕಥನಂ ಪಾವನಂ ಭಗವದ್ಯಶಃ ಮಿಥೋರತಿರ್ಮಿತಸ್ತುಷ್ಟಿಹಿ ನಿವೃತ್ತಿರ್ಮಿಥಾತ್ಮನಃ ಭಗವಂತನ ಪವಿತ್ರವಾದ ಕೀರ್ತಿಗಳನ್ನು ಪರಸ್ಪರವಾಗಿ ಹೇಳಬೇಕು ಇಬ್ಬರು ಭಗವದ್ಭಕ್ತರು ಸೇರಿದರೆ ಸಾಕು ಭಗವಂತನ ಮಹಿಮೆಯನ್ನು ಹೇಳಬೇಕು ಕೇಳಬೇಕು ಪರಸ್ಪರವಾಗಿ ಅದನ್ನೇ ಮಾತಾಡಬೇಕು ಬೇರೆ ಹರಟೆನೇ ಹೊಡಿಬಾರದು ಮಿಥೋರತಿ ಆ ಕಥೆಯಲ್ಲಿ ಬರೀ ಬರೇ ಕಥೆ ಹೇಳ್ತಾ ಕೂಡೋದಲ್ಲ ಅದರಲ್ಲಿ ವಿಶೇಷವಾದ ಆಸಕ್ತಿ ಇರಬೇಕು ಅದನ್ನು ಕೇಳುವುದರಲ್ಲಿ ಸಂತೋಷ ಇರಬೇಕು ಅದರಲ್ಲಿಯೇ ತೃಪ್ತಿ ಇರಬೇಕು ಆಯಿತು ಇಷ್ಟೊತ್ತೆಲ್ಲ ಕೆಲವರು ಹಂತಿರ್ತಾರಲ್ಲ ಆಯ್ತಲ್ಲ ರಾಮಾಯಣ ಆಯಿತು ಇನ್ನು ನಿಜವಾಗಿ ಏನಿದೆ ಹೇಳಿ ಇಂಥ ಆ ಕೇಳಿದಾಗ ಪುರಾಣ ರಾಮಾಯಣ ಕಥೆ ಇವುಗಳಲ್ಲಿ ಆಸ್ತ ಇರೋದಿಲ್ಲ ಅದರಲ್ಲಿ ಸಂತೋಷ ಇರೋದಿಲ್ಲ ಅಥವಾ ಕೆಲವರಿಗೆ ಶ್ರದ್ಧೆ ಇರ್ತದೆ ಆದರೂ ಸಾಕಾಗ್ತದೆ ಸಾಕುಬಿಡಪ್ಪ ಬಹಳತ್ತಾಯಿತು ಪುರಾಣ ಕೇಳಿ ಕೇಳಿ ಕೇಳಿ ಇನ್ನು ಬೇರೆ ಏನಾರ ಸ್ವಲ್ಪ ಲೌಕಿಕ ವಿಷಯ ಹೇಳೋ ಏನಾಯಿತು ಯಾರಿದ್ದಾರೆ ಈಗ ಮಂತ್ರಿಗಳು ಯಾವಾಗಿದೆ ಎಲೆಕ್ಷನು ಏನಾಯಿತು ಹೇಳು ಅಂತ ಸ್ವಲ್ಪ ರಾಜಕಾರಣ ಕೆಲವರಿಗೆ ಸೇರ್ತದೆ ಅಥವಾ ಸುದ್ದಿ ಕೆಲವರಿಗೆ ಸೇರ್ತದೆ ಅಲ್ಲ ಇದರಲ್ಲಿಯೇ ಸಂತೋಷ ಭಗವಂತನ ಕಥೆಯನ್ನು ಪರಸ್ಪರವಾಗಿ ಹೇಳಬೇಕು ಅದರಲ್ಲಿಯೇ ಆಸಕ್ತಿ ಅದರಲ್ಲಿಯೇ ತೃಪ್ತಿ ಈ ರೀ ಈ ರೀತಿಯಾಗಿ ಮನುಷ್ಯ ವಿಶೇಷವಾಗಿ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡ್ತಾ ಇರಬೇಕು ಸ್ಮರಂತಹ ಸ್ಮಾರಯಂತಶ್ಚ ಮಿಥಃ ಅಘೌ ಹರಂ ಹರಿಂ ಪಾಪಗಳನ್ನು ಪರಿಹಾರ ಮಾಡುವ ಭಗವಂತನ ಸ್ಮರಣೆಯನ್ನು ತಾನು ಮಾಡ್ತಾ ಮಧ್ಯ ಮಧ್ಯದಲ್ಲಿ ಪಕ್ಕದಲ್ಲಿ ತನ್ನ ಸಂಪರ್ಕದಲ್ಲಿ ಬರುವ ಜನರಿಗೂ ಕೂಡ ದೇವರ ಮಹಿಮೆ ಸ್ಮರಣೆಗೆ ಬರುವಂತೆ ನೋಡು ದೇವರ ಎಷ್ಟು ನಿನಗೆ ಅನುಗ್ರಹ ಮಾಡಿದ ಎಷ್ಟು ಉಪಕಾರ ಮಾಡಿದ ಈ ರೀತಿಯಾಗಿ ಸ್ಮರಣೆ ಮಾಡಿಸ್ತಾ ಇರಬೇಕು ಯೋ ಛತ್ರಿ ತರಲೇ ಇಲ್ಲ ಏನು ಪ್ರವಚನ ಮುಗಿಯೋದಕ್ಕೆ ಎಂಥ ಜೋರು ಮಳೆ ಧೋಧೋ ಧೋ ಮಳೆ ಬಂತು ಹೋಗಲಿಕ್ಕಾಗಲಿಲ್ಲ ಇದು ವಾರ್ತೆ ಆಯಿತು ಇಷ್ಟಕ್ಕೆ ನಿಲ್ಲಿಸಬಾರ್ದು ಏನು ಭಗವಂತನ ಅದ್ಭುತವಾದಂತಹ ಮಹಿಮೆ ಇದ್ದಕ್ಕಿದ್ದಾಗೆ ನೀರು ಬೀಳುವುದು ಅಂದರೆ ಹೇಗೆ ಬೀಳುತ್ತದೆ ಎಲ್ಲ ನೀರುಗಳನ್ನು ಸೂರ್ಯಾಂತರ್ಗತನಾದ ನಾರಾಯಣ ಮೇಘಗಳಲ್ಲಿ ತಾನೇ ಹಿಡಿದಿಟ್ಟು ಯಾವ ಕಾಲದಲ್ಲಿ ಬೇಕೋ ಆ ಕಾಲದಲ್ಲಿ ನಮ್ಮ ಪುಣ್ಯ ಪಕ್ವ ಆದಾಗ ಈ ರೀತಿ ಮಳೆ ಸುರಿಸ್ತಾನೆ ಇಡೀ ಜಗತ್ತಿನಲ್ಲಿ ಮಳೆ ಸುರಿಸಿ ಎಷ್ಟು ಅನುಗ್ರಹ ಮಾಡ್ತಾನೆ ಅಂತ ಸ್ವಲ್ಪ ಅಷ್ಟು ಜನ ಸುತ್ತಮುತ್ತಲೂ ನಿಂತಿರ್ತಾರಲ್ಲ ಸ್ಮರಣೆ ಮಾಡಿ ಸ್ಮರಂತಹ ಸ್ಮಾರಯಂತಶ್ಚ ಮಿಥಃ ಅಘೋಹ ಹರಿಂ ಭಕ್ತ್ಯ ಸಂಜಾತಯ ಭಕ್ತ್ಯ ಭಕ್ತ ಸಂಜಾತಯ ಭಕ್ತ್ಯ ಬಿಭ್ರತಿ ಉತ್ಪುಲಕಾಂತನು ಕೇವಲ ಯಾಂತ್ರಿಕವಾಗಿ ಸ್ಮರಣೆ ಮಾಡೋದಿಲ್ಲ ದೇವರ ಹೆಸರು ಕೇಳಿದರೆ ಸಾಕು ಅವರ ಮೈಯೆಲ್ಲ ರೋಮಾಂಚನವಾಗ್ತದೆ ಅಷ್ಟು ಆನಂದ ಪುಲಕಿತರಾಗ್ತಾರೆ ಕೆಲವೊಮ್ಮೆ ಭಗವಂತ ಮಾಡಿದ ಅನುಗ್ರಹ ಉಪಕಾರವನ್ನು ಸ್ಮರಿಸಿ ಎಷ್ಟು ದೇವರು ಅನುಗ್ರಹ ಮಾಡ್ತಾನೆ ಅಂತ ಅಳತಾರೆ ಕ್ವಚಿದ್ರುದಂತಿ ಅಚ್ಯುತ ಚಿಂತೆಯ ಕ್ವಚಿದ್ ನಂದಂತಿ ವದಂತಿ ಅಲೌಕಿಕಾ ಲೋಕಬಾಹ್ಯರಾಗಿ ಜನ ಏನನ್ಕೊಳ್ತಾರೋ ಅಂತ ವಿಚಾರ ಮಾಡದೆ ಲೋಕವಿಲಕ್ಷಣವಾದ ರೀತಿಯಲ್ಲಿ ತಮ್ಮಷ್ಟಕ್ಕೆ ತಾವು ನಗುತ್ತಾರೆ ಅಳತಾರೆ ಕುಣಿತಾರೆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇರ್ತಾರೆ ನೃತ್ಯಂತಿ ಗಾಯಂತಿ ಅನುಶೀಲಯಂತ್ಯಜಂಭವಂತಿ ತೂಷ್ಣೀಂ ಪರಮಿತ್ಯನವೃತಾ ಆ ಭಗವಂತನ ಚಿಂತನ ಪೂರ್ಣವಾಗಿ ಮನಸ್ಸಿನಲ್ಲಿ ಬಂದಾಗ ಆನಂದಭರಿತರಾಗಿ ಮಾತನಾಡದೆ ಸುಮ್ಮನೆ ಎದ್ದು ಬಿಡ್ತಾರೆ ಅವರಿಗೇನು ಹುಚ್ಚಿ ಹಿಡಿದಿದೆಯೋ ಪ್ರಜ್ಞೆ ತಪ್ಪಿದೆಯೋ ಅಂತ ಜನರಿಗೆ ಅಷ್ಟು ಏಕಾಗ್ರವಾದ ಮನಸ್ಸಿನಿಂದ ಅವರು ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದೇ ಇದ್ದಂತೆ ಆನಂದಭರಿತರಾಗಿ ಭಗವಂತನ ಧ್ಯಾನದಲ್ಲಿ ಆಸಕ್ತರಾಗ್ತಾರೆ ಹೀಗೆ ವಿಚಿತ್ರವಾದ ರೀತಿಯಲ್ಲಿ ಭಕ್ತರ ಚರಿತ್ರೆ ಇದೆ ಅಂತ ವರ್ಣನೆ ಮಾಡ್ತಾ ಅನುಶೀಲಯಂತಿ ಅಂತ ಒಂದು ಶಬ್ದ ಬಂದಿದೆ ನೃತ್ಯಂತಿ ಕುಣಿತಾರೆ ಗಾಯಂತಿ ಭಗವಂತನ ಗುಣಗಾನವನ್ನು ಮಾಡುತ್ತಾರೆ ಅಂತ ಹೇಳಬಹುದು ಅನುಶೀಲಯಂತಿ ಅಂದರೆ ಏನು ಅದಕ್ಕೆ ತಾಮ್ರಪರ್ಣಿ ಆಚಾರ್ಯರು ಅರ್ಥ ಬರೀತಾರೆ ತದನುಸಾರಿ ಸ್ವಭಾವಯುಕ್ತಾಭವಂತಿ ಶ್ರೀನಿವಾಸತೀರ್ಥರು ಹಾಗೆ ಹೇಳ್ತಾರೆ ಭಗವತ್ ಸ್ವಭಾವ ಅನುಕೂಲ ಸ್ವಭಾವಂ ಕೂರುವಂತಿ ಭಗವಂತನಿಗೆ ಅನುಗುಣವಾದ ರೀತಿಯಲ್ಲಿ ತಮ್ಮ ಸ್ವಭಾವ ತಮ್ಮ ಪ್ರವೃತ್ತಿ ಎಲ್ಲವನ್ನೂ ಇಟ್ಟುಕೊಂಡಿರುತ್ತಾರೆ ದೇವರ ಇಚ್ಛೆಯೇನು ದೇವರ ಆಜ್ಞೆಯೇನು ಇವುಗಳನ್ನು ಶಾಸ್ತ್ರದ ಮೂಲಕವಾಗಿ ತಿಳಿದು ಆ ರೀತಿಯಲ್ಲಿ ತಮ್ಮ ಎಲ್ಲ ನಿತ್ಯದ ದಿನಚರಿ ತಮ್ಮ ಸ್ವಭಾವ ಎಲ್ಲವನ್ನೂ ಹೊಂದಿಸಿಕೊಂಡಿರುತ್ತಾರೆ ಭಗವಂತನ ಮನಸ್ಸಿಗೆ ವಿರುದ್ಧವಾದ ರೀತಿಯಲ್ಲಿ ಶೀಲ ಅಂದರೆ ಸ್ವಭಾವ ಅನುಶೀಲರಾಗಿ ಇರುತ್ತಾರೆ ಭಗವಂತನ ಇಚ್ಛೆಗೆ ಅನುಗುಣವಾದ ಸ್ವಭಾವವನ್ನು ಪಡೆದುಕೊಂಡಿರುತ್ತಾರೆ ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿ ಸಂಕಲ್ಪ ಭಗವಂತನ ಆದೇಶಕ್ಕೆ ವಿರುದ್ಧವಾಗಿ ತಾವು ಎಂದಿಗೂ ವರ್ತನೆ ಮಾಡೋದಿಲ್ಲ ಅಂತ ಹೀಗೆ ಅರ್ಥ ಮಾಡಬೇಕು ಯಾಕೆ ಈ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂದರೆ ಸಾಮಾನ್ಯವಾಗಿ ಬೇರೆ ಒಂದು ಅರ್ಥ ಮಾಡಿಕೊಳ್ಳುವುದಕ್ಕೂ ಅವಕಾಶ ಇದೆ ಅನುಕರಣ ಮಾಡ್ತಾರೆ ಅಂತ ಅನುಶೀಲಯಂತಿ ಅಂದರೆ ಅನುಕೂರ್ವಂತಿ ದೇವರು ಹೇಗೆ ಮಾಡ್ತಾನೋ ಹಾಗೆ ಅನುಕರಣೆಯನ್ನು ಮಾಡುವವರು ಅಂತ ಅನುಕರಣೆ ಮಾಡುವುದನ್ನು ಇಲ್ಲಿ ಶಾಸ್ತ್ರ ಹೇಳಿಲ್ಲ ಅನುಕರಣಸೆ ಅಪರಾಧ ರೂಪತ್ವ ಅಚ್ಚ ದೊಡ್ಡವರ ಮಹಾತ್ಮರ ಅನುಕರಣನೇ ಮಾಡಬಾರದು ಇನ್ನು ಸರ್ವೋತ್ತಮನಾದ ದೇವರ ಅನುಕರಣೆಯನ್ನು ನಾವೇನು ಮಾಡೋದು ಅನುಕರಣೆ ಮಾಡುವುದಲ್ಲ ಅವನ ಆದ್ಯೆಗೆ ತಕ್ಕಂತೆ ನಾವು ಹೇಗಿರಬೇಕು ಅಂತ ಹೇಳ್ತಾನೋ ಹಾಗೆರಬೇಕೇ ಹೊರತು ಅವನಿದ್ದಾಗೆ ನಾವಿರ್ತೇವೆ ಅಂತ ಕೃಷ್ಣ ಹೇಗೆ ಇದ್ದಾನೋ ಹಾಗೇ ಇರ್ತೇನೆ ಅಂತ ಅವನು ಹದಿನಾರು ಸಾವಿರದ ಎಂಟು ಜನರ ಮಾಡಿಕೊಂಡ ಮುಂಜೆ ಉಪನಯನಕ್ಕಿಂತ ಮೊದಲಿಗೆ ಮೊದಲು ಮಾಡಿಕೊಂಡ ಇದನ್ನೆಲ್ಲ ನೋಡಿ ನಾವು ಅನುಕರಣೆ ಮಾಡ್ತೇವೆ ಅಂದರೆ ನರಕ ಆಗ್ತದಷ್ಟೇ ಸರ್ವಥಾ ಅಲ್ಲ ನಾವು ಹೇಗಿರಬೇಕು ಅಂತ ಅವನು ಹೇಳಿದ್ದಾನೋ ಆ ರೀತಿಯಲ್ಲಿ ನಾವಿರಬೇಕು ಅನ್ನುವುದು ಮಾತ್ರ ಅರ್ಥಾಂತ ಅಂತ ತಿಳಿಸಿದ್ದಾರೆ ನೃತ್ಯಂತಿ ಗಾಯಂತ್ಯನ ಶೂಲಯಯಂತ್ಯಜಂ ಭವಂತಿ ತೂಷೀಂ ಪರಮಿತ್ಯ ನಿರವ್ರತಃ ಇತಿ ಭಾಗವತಾನ್ ಧರ್ಮಾನ್ ಶಿಕ್ಷನ್ ಭಕ್ತಿಯ ತದುತ್ಥಯ ನಾರಾಯಣ ಪರೋ ಮಾಯಾ ಮಂಜಸ್ತರಿ ಚದುರಾಂ ಹೀಗೆ ಭಾಗವತ ಧರ್ಮಗಳನ್ನು ಗುರುಗಳಿಂದ ಉಪದೇಶ ಪಡೆದು ವಿಶೇಷವಾಗಿ ಆ ಭಗವಂತನಲ್ಲಿ ಭಕ್ತಿ ಮಾಡುವುದರಿಂದ ಮಾಯೆಯನ್ನು ಅರ್ಥಾತ್ ಭಗವಂತನ ಅಧೀನವಾದ ಜಡ ಪ್ರಕೃತಿ ಬಂಧ ಅವು ಅದನ್ನು ದಾಟ್ತಾನೆ ಪರಮಾತ್ಮನ ಮಾಯೆ ಆ ಭಗವಂತನ ಜ್ಞಾನ ಬಂಧಕ ಶಕ್ತಿ ಏನಿದೆ ಆ ಬಂಧಕ ಶಕ್ತಿಯನ್ನು ಒಲಿಸಿಕೊಂಡು ಅದರ ಅನುಗ್ರಹವನ್ನು ಪಡಿತಾನಷ್ಟೇ ಅದನ್ನು ದಾಟಲಿಕ್ಕೆ ಬರೋದಿಲ್ಲ ಆ ಪರಮಾತ್ಮ ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹ ಮಾಡುವಂತೆ ಇವನು ಮಾಡಿಕೊಳ್ತಾನೆ ಈ ಭಾಗವತ ಧರ್ಮಗಳ ಪರಿಪಾಲನೆ ಮಾಡುವ ಮೂಲಕ ಅಂತ ತಿಳಿಸ್ತಾರೆ ಇದಾದ ಮೇಲೆ ರಾಜರು ನಿಮಿ ರಾಜರು ಮತ್ತೆ ಪ್ರಶ್ನೆ ಮಾಡ್ತಾರೆ ನಾರಾಯಣಾಭಿಧಾನಸ ಬ್ರಹ್ಮಣ ಪರಮಾತ್ಮನಃ ನಿಷ್ಠಾಮರಹತನೋಭಕ್ತಂ ಯೂ ಎಂ ಹಿ ಬ್ರಹ್ಮ ವಿತ್ತಮಃ ನೀವೆಲ್ಲ ಬ್ರಹ್ಮಜ್ಞಾನಿಗಳು ಬ್ರಹ್ಮಜ್ಞಾನಿಗಳಲ್ಲಿಯೂ ಅತ್ಯಂತ ಶ್ರೇಷ್ಠರಾದವರು ಭಗವಂತನ ಸರ್ವೋತ್ಕರ್ಷವನ್ನು ತಿಳಿಯಬೇಕು ಅಂತ ಮೇಲಿಂದ ಮೇಲೆ ಹೇಳ್ತಾ ಇದ್ದೀರಲ್ಲ ಅದರ ಬಗ್ಗೆ ನೀವೇ ತಿಳಿಸಿಕೊಟ್ಬಿಡಿ ಅಂತಾನೆ ನಿಷ್ಠಾಂ ನಿಷ್ಠಾಂ ಅಂದರೆ ಉತ್ಕರ್ಷಂ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸರ್ವೋತ್ಕರ್ಷವನ್ನು ನೀವೇ ವರ್ಣನೆ ಮಾಡಿ ನಿಮ್ಮ ಮುಖದಿಂದ ಕೇಳಿ ನಾನು ವಿಶೇಷವಾಗಿ ಧನ್ಯನಾಗ್ತೇನೆ ಅಂತ ಪಿಪ್ಪಲಾಯನ ಉಚ ಸ್ಥಿತ್ಯುಭವ ಪ್ರಲಯಹೇತುರಹೇತುರಸ್ಯಸ್ವಪ್ನಜಾಗರ ಸುಷುಪ್ತಿ ಬಹಿಶ್ಶ ದೇಹೇಂದ್ರಿಯ ಸುಹೃದ ಚರಂತಿ ಯನ ಸಂಜೀವಿ ತದವೈ ಪರಂ ನರೆಂದ್ರ ನಿಮಿಜ ಪರಂ ತದವೈ ಸರೋತ್ ಉತ್ತಮವಾದ ವಸ್ತು ಆ ಪರಬ್ರಹ್ಮ ಅಂತ ತಿಳಿ ಆ ಸರ್ವೋತ್ತಮನಾದ ಪರಬ್ರಹ್ಮ ಯಾಕೆ ಸರ್ವೋತ್ತಮ ಅವನು ಹೇಗಿದ್ದಾನೆ ಅಂದರೆ ಅವನ ಎದರು ಇನ್ಯಾವ ವಸ್ತುವೂ ಅವನ ಅಧೀನವಾದದ್ದು ಇಲ್ಲ ಅಸ್ಯ ಸ್ಥಿತ್ಯುಭವ ಪ್ರಲಯ ಹೇತು ಈ ಸುತ್ತಮುತ್ತ ಕಾಣುವ ಪ್ರತ್ಯಕ್ಷ ಶಬ್ದ ಅನುಮಾನ ಎಂಬ ಎಲ್ಲ ಪ್ರಮಾಣಗಳಿಗೂ ವಿಷಯವಾದ ಸಮಸ್ತ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಇವನು ಅಂದಮೇಲೆ ಅವನಿಗಿಂತಲೂ ಉತ್ತಮರಾದವರು ಇನ್ನೊಬ್ಬರು ಯಾರು ಹೋಗಲಿ ಇವನು ಎಲ್ಲದಕ್ಕೂ ಕಾರಣ ಆದರೆ ಇವನಿಗೊಬ್ಬ ಕಾರಣ ಇದ್ದಾನೆ ಅಪ್ಪ ಅಂತಾದರೆ ಅವನು ಇವನಿಗಿಂತಲೂ ಉತ್ತಮನಾಗಿರಬಹುದಾಗಿತ್ತೋ ಏನು ಆದರೆ ಅಹೇತುಹು ಇವನಿಗೆ ಯಾರೂ ಜನಕರಿಲ್ಲ ಇವನು ಎಲ್ಲರಿಗೂ ಜನಕ ಪೋಷಕ ಮಾರಕನೂ ಹೌದು ಆದರೆ ಇವನಿಗೆ ಮಾತ್ರ ಇನ್ನೊಬ್ಬರು ಕಾರಣರಿಲ್ಲ ಎಸ್ವಪ್ನ ಸಾ ಜಾಗರ ಸುಷುಪ್ತಿಸು ಸ್ವಪ್ನಾವಸ್ಥೆ ಜಾಗರಾವಸ್ಥೆ ಸುಷುಪ್ತಿ ಅವಸ್ಥೆ ಮೂರೂ ಅವಸ್ಥೆಯಲ್ಲಿಯೂ ಕೂಡ ಜೀವರಿಗೆ ಪ್ರೇರಕನಾಗಿ ಇವನಿದ್ದಾನೆ ಇಷ್ಟು ಮಾತ್ರ ನಿಯಾಮಕತೆಯ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಸ್ವಪ್ನ ಜಾಗರ ಸುಷುಪ್ತಿ ಅವಸ್ಥೆಗಳಲ್ಲಿ ಜೀವರಿಗೆ ಪ್ರೇರಕನಾಗಿ ವಿಶ್ವ ತೈಜಸ ಪ್ರಾಜ್ಞ ವಿಶ್ವನಾಮಕನಾಗಿ ಒಳಗಣ್ಣಿನಲ್ಲಿ ತೈಜಸ ನಾಮಕನಾಗಿ ಕಂಠದೇಶದಲ್ಲಿ ಹೃದಯದಲ್ಲಿ ಪರಮಾತ್ಮ ತಾನಿದ್ದು ಪ್ರೇರಕನಾಗಿದ್ದಾನೆ ಬಹಿಶ್ಚ ಹೊರಗೂ ಇದ್ದಾನೆ ದೇಹದ ಹೊ ಹೊರಗೂ ಇದ್ದಾನೆ ಭಗವಂತ ಅದಕ್ಕೆ ಶ್ರೀಮದ್ ಆಚಾರ್ಯರು ಅರ್ಥ ಬರೀತಾರೆ ಹೊರಗೆ ಅಂದರೆ ಎಲ್ಲಿ ಅಂದರೆ ಬರೀ ದೇಹದ ಹೊರಗೆಲ್ಲ ಬಹಿ ಪ್ರಲಯೇ ಮುಕ್ತವು ಚ ಪ್ರಲಯಾವಸ್ಥೆಯಲ್ಲಿಯೂ ಕೂಡ ಪರಮಾತ್ಮ ನಿಯಾಮಕನಾಗಿದ್ದಾನೆ ಈ ಸಮಗ್ರವಾದ ಸ್ವಪ್ನ ಜಾಗರ ಸುಷುಪ್ತಿಗಳ ಸಂಬಂಧವೇ ಇಲ್ಲದೇ ಇದ್ದಂತೆ ಸಂಸಾರದಿಂದಲೇ ನಾವು ಮುಕ್ತರಾದ ಮೇಲೂ ಆ ಮುಕ್ತವಸ್ಥೆಯಲ್ಲಿಯೂ ತುರಿಯ ಎಂಬ ಹೆಸರಿನಿಂದ ತುರಿಯ ನಾಮಕನಾಗಿ ವಾಸುದೇವ ಅಂತೂ ಕೆಲವರಂತಾರೆ ಆ ತುರಿಯ ನಾಮಕನಾದ ವಾಸುದೇವ ನಾಮಕನಾದ ಪರಮಾತ್ಮ ಮೋಕ್ಷದಲ್ಲಿಯೂ ನಮಗೆ ನಿಯಾಮಕನಾಗಿದ್ದಾನೆ ಅಂದಮೇಲೆ ಅವನನ್ನು ಬಿಟ್ಟು ಇನ್ಯಾರು ಸರ್ವೋತ್ತಮರಾಗುವುದಕ್ಕೆ ಸಾಧ್ಯ ದೇಹೀಂದ್ರಿಯಾಸು ಹೃದಯಾನಿ ದೇಹಾಭಿಮಾನಿ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಾಣಪಾನವ್ಯ ಸಮಾನ ಅವುಗಳಿಗೆ ಅಭಿಮಾನಿಗಳು ಆ ಪಂಚವಾಯುಗಳಿಗೆ ಅಭಿಮಾನಿಗಳಾದ ಮುಖ್ಯಪ್ರಾಣದೇವರು ಮುಖ್ಯಪ್ರಾಣ ಪುತ್ರರು ಹೃದಯ ಮನಸ್ಸು ಮನಸ್ಸಿಗೆ ಅಭಿಮಾನಿಯಾದ ದೇವತೆ ಇವರೆಲ್ಲರೂ ಕೂಡ ಏನ ಸಂಜೀವಿತಾನಿ ಚರಂತಿ ಯಾವ ಪರಮಾತ್ಮನಿಂದ ಪ್ರೇರಿತರಾಗಿ ತಮ್ಮ ತಮ್ಮ ಕರ್ತವ್ಯಗಳ ಪರಿಪಾಲನೆಯನ್ನು ಮಾಡುತ್ತಾರೆ ಯಾವ ಪರಮಾತ್ಮನಿಂದ ಪ್ರೇರಿತರಾಗಿ ಭೋಗವನ್ನು ಮಾಡುತ್ತಾರೆ ಅಥವಾ ಯಾವ ಪರಮಾತ್ಮನಿಂದ ಪ್ರೇರಿತವಾದ ಈ ಎಲ್ಲ ಜಡವಸ್ತುಗಳೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಮಾಡುವುದಕ್ಕೆ ಸಮರ್ಥವಾಗ್ತವೆ ದೇಹವಾಗಲಿ ಇಂದ್ರಿಯಗಳಾಗಲಿ ಪ್ರಾಣಗಳಾಗಲಿ ಮನಸ್ಸಾಗಲಿ ತಮ್ಮದೇ ಆದ ಕಾರ್ಯಗಳನ್ನು ಮಾಡಬೇಕಲ್ಲ ಜಡವಸ್ತುಗಳು ಆ ಜಡವಸ್ತುಗಳೂ ತಮ್ಮ ಕಾರ್ಯ ಮಾಡುವಂತೆ ಜಡವಸ್ತುಗಳಲ್ಲಿದ್ದು ಅಭಿಮಾನಿಗಳಾಗಿ ಪ್ರೇರಕರಾಗಿ ಈ ಎಲ್ಲ ದೇವತೆಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುವಂತೆ ಯಾವ ಭಗವಂತನೇ ಸರ್ವಪ್ರೇರಕನಾಗಿ ನಿಂತಿದ್ದಾನೋ ತದವ ಇ ಪರಮೇಂದ್ರ ಅಂತಹ ಬ್ರಹ್ಮಜಿ ದೇವತೆಗಳಿಗೆ ಪ್ರೇರಕನಾದ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ತಿಳಿ ಇದೇ ನಿಷ್ಠೆ ಇದೇ ಸರ್ವೋತ್ಕರ್ಷ ಪರಮಾತ್ಮನಲ್ಲಿ ಇದ್ದದ್ದು ಅಂತ ಹೇಳ್ತಾನೆ ಇಷ್ಟು ಮಾತ್ರ ಅಲ್ಲ ಎಲ್ಲರಿಗೂ ಪ್ರೇರಕನಾಗಿದ್ದಾನೆ ಅಂತ ಮಾತ್ರ ಅಲ್ಲ ಯಾರೂ ಅವನನ್ನು ಪೂರ್ಣವಾಗಿ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಇದೂ ಒಂದು ಅವನಲ್ಲಿರುವಂತಹ ದೊಡ್ಡ ಸ್ಥಿತಿ ತಿಳಿದ ಮಾತ್ರಕ್ಕೆ ಉತ್ಕರ್ಷ ಏನು ಹೋಗೋದಿಲ್ಲ ಆದರೆ ಎಲ್ಲವೂ ಗೊತ್ತಿದೆ ಅಂದರೆ ಅಂಥ ದೊಡ್ಡ ಮಹಿಮೆ ಅಲ್ಲ ಆದರೆ ದೇವರ ಮಹಿಮೆ ಪರಿಪೂರ್ಣವಾಗಿ ತಿಳಿಯುವುದಕ್ಕೂ ಸಾಧ್ಯ ಇಲ್ಲ ಆ ತರಹದ ಮಹಾ ಮಹಿಮೆ ಇದೆ ಅಂತ ಹೇಳ್ತಾರೆ ಯಾಕೆಂದರೆ ಕೆಲವರು ತಿಳಿದು ಮಾತ್ರಕ್ಕೆ ಅದರಲ್ಲೇನಿಲ್ಲ ಅಂತನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ತಿಳಿದು ಮಾತ್ರಕ್ಕೆ ಉತ್ಕರ್ಷ ಏನು ಕಡಿಮೆ ಆಗೋದಿಲ್ಲ ಇವರು ಬಹಳ ಭಾಳ ದೊಡ್ಡ ಬುದ್ಧಿವಂತರು ಭಾರೀ ಸಂಗೀತಗಾರರು ಅಥವಾ ಬಹಳ ದೊಡ್ಡ ವಿದ್ವಾಂಸರು ಮಹಾಗಣಿತಜ್ಞರು ಹೇಗೆ ಗೊತ್ತಿದೆ ನನಗೆ ಅವ್ರ ಬಗ್ಗೆ ಪರಿಚಯದ ಏನು ದೊಡ್ಡ ಪರಿಚಯ ಇದ್ದ ಮಾತ್ರಕ್ಕೆ ನೀನೇನು ಅವ್ರಿಗಿಂತ ದೊಡ್ಡ ಪಂಡಿತ ಆಗಲಿಲ್ಲ ಹಾಗೆ ವ್ಯವಹಾರ ಮಾಡ್ತಾರೆ ಕೆಲವರು ನನಗೆಲ್ಲ ಗೊತ್ತು ಅವ್ರದ್ದೆಲ್ಲ ಗೊತ್ತು ಅವ್ರ ಅವ್ರದೆಲ್ಲ ನಿನಗ ಗೊತ್ತಿದ್ರೆ ನೀನು ಅವ್ರಿಗಿಂತ ದೊಡ್ಡವನಾದೇನು ಅವರು ಪಂಡಿತರು ಅಂತ ಇಷ್ಟೇ ಗೊತ್ತೇ ಹೊರತು ಅವರಿಗೆ ಗೊತ್ತಿದ್ದ ವಿಷಯ ಎಲ್ಲ ನಿನಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅವರಿಗಿಂತಲೂ ನಮಗೆ ಉತ್ಕರ್ಷ ಬರೋದಿಲ್ಲ ಈ ವಿಜ್ಞಾನದ ವಿಷಯದಲ್ಲಿಯೂ ಹಾಗೆ ಕೆಲವರೆಲ್ಲ ಹೇಳ್ತಾರೆ ಏನಾದರೂ ಹೇಳಿದ ತಕ್ಷಣ ಇದೇನು ದೇವರು ಅದ್ಭುತವಾದದ್ದು ಸೃಷ್ಟಿ ಮಾಡ್ತಾರೆ ಅದೆಲ್ಲ ಹೀಗಾಗತ್ತೆ ಅದರದ್ದೆಲ್ಲ ಕತೆಗೋ ಗೊತ್ತು ಅಂದರೆ ನೀನು ಮಾಡ್ತೀಯ ಎಷ್ಟು ಅದ್ಭುತ ದೇವರು ಶ್ವಾಸೋಚ್ಛ್ವಾಸಗಳನ್ನು ಮಾಡಿಸ್ತಾನೆ ನಮ್ಮ ರಕ್ತದ ಶುದ್ಧಿಯನ್ನು ಮಾಡ್ತಾನೆ ಅದೆಲ್ಲ ಲಂಗ್ಸ್ ಇದೆ ಇದು ಹಾರ್ಟ್ ಇದೆ ಎಲ್ಲ ಕೆಲಸ ಮಾಡ್ತದೆ ಇದು ಶುದ್ಧಿ ಮಾಡ್ತದೆ ಹಾರ್ಟ್ ಪಂಪ್ ಮಾಡ್ತದೆ ಅದು ಮಾಡ್ತದೆ ಇದು ಮಾಡ್ತದೆ ಅಂತ ಒಂದು ಮಾತು ಹೆಚ್ಚಿಂದು ಹೇಳಿದ ಮಾತ್ರಕ್ಕೆ ನಿನಗೆ ಗೊತ್ತಿದೆ ಅಂದರೆ ನೀನೇನು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಏನೋ ಓದಿದ್ದಿ ತಿಳ್ಕೊಂಡಿದ್ದಿ ತಿಳಿದುಕೊಂಡ ಮಾತ್ರಕ್ಕೆ ದೇವರಿಗಿಂತಲೂ ದೊಡ್ಡವನ ಅಲ್ಲ ಹಾಗಾದರೆ ಕೆಲವರು ಇನ್ನೂ ಹೆಚ್ಚು ತಿಳ್ಕೊಂಡಿರ್ಬೋದು ಅದರೊಳಗಿನ ಸೂಕ್ಷ್ಮಗಳನ್ನು ತಿಳ್ಕೊಂಡಿರ್ಬೋದು ತಿಳಿದುಕೊಂಡ ಮಾತ್ರಕ್ಕೆ ನಾನು ದೊಡ್ಡವ ಅಂತ ತಿಳಿಯಬಾರದು ಅದನ್ನು ಮಾಡಲಿಕ್ಕೆ ಸಾಧ್ಯವಿದೆಯಾ ಅದನ್ನು ಹೇಳಿ ಹಾಗಾದರೆ ತಿಳಿದು ಮಾತ್ರಕ್ಕೆ ದೇವರ ಉತ್ಕರ್ಷ ಕಡಿಮೆ ಆಗೋದಿಲ್ಲ ಆದರೆ ದೇವರ ಮಹಾಮಹಿಮೆ ಇದ್ದದ್ದೇ ಹೀಗಿದೆಯಲ್ಲ ತಿಳಿಯೋದಕ್ಕೂ ಸಾಧ್ಯವಿಲ್ಲದೆ ಇದ್ದಷ್ಟಿದೆ ಅದು ವಸ್ತುಸ್ಥಿತಿ ಅದನ್ನು ತಿಳಿಸ್ತಾ ಇದ್ದಾರೆ ನೈನಂ ಮನೋ ವಿಶತಿ ವಾಗುತ ಚಕ್ಷುರಾತ್ಮ ಪ್ರಾಣೀೀಂದ್ರಿಯಣಿ ಚಿಲ ಯಥಾನಲಮರ್ಚಿಷ ಸ್ವಾಹ ಶಬ್ದೋಪ್ಯಬೋಧಕ ಯಾತ್ಮಮೂಲಂ ಅರ್ಥೋಕ್ತಮತೆ ನ ನಿಷೇಧ್ಯ ಸಿಧಿ ವಾಕ್ ಉತ ಮನಸ್ಸು ಮಾತು ಚಕ್ಷುರಿಂದ್ರಿಯ ಇವುಗಳು ಯಾವುದೂ ಕೂಡ ಭಗವಂತನನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಇವುಗಳು ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೇನು ಬಹಳ ದೊಡ್ಡ ವಿಷಯ ಅಲ್ಲವೇ ಅಲ್ಲ ಇದರ ಅಭಿಮಾನಿ ದೇವತೆಗಳು ಭಗವಂತನನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಹಳ ದೊಡ್ಡದು ಅದನ್ನು ಹೇಳ್ತಾರೆ ಆಚಾರ್ಯರು ಬ್ರಹ್ಮಾಧ್ಯಾಯಂ ನ ಜಾನಂತಿ ಕರ್ಣಾದ್ಯಭಿಮಾನಿನಃ ಈ ಎಲ್ಲ ಮನಸ್ಸು ಮೊದಲಾದ ಇಂದ್ರಿಯಗಳಿಗೆ ಅಭಿಮಾನಿಗಳಾದ ಬ್ರಹ್ಮದೇವರು ಗರುಡಶೇಷರುದ್ರರು ಹಾಗೂ ಚಕ್ಷರಾದಿಗಳಿಗೆ ಅಭಿಮಾನಿಗಳಾದ ಸೂರ್ಯಾದಿಗಳು ಇವರು ಯಾರೂ ಕೂಡ ಪರಮಾತ್ಮನನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಪೂರ್ಣವಾಗಿ ಸ್ವಲ್ಪ ತಿಳಿದಿದ್ದಾರೆ ಜಾನಂತಿ ಅನುಗ್ರಹಚ್ಚ ಹಾಸ್ಯ ದೇವರೇ ಅನುಗ್ರಹ ಮಾಡಿ ತನ್ನ ಕೆಲವು ವಿಷಯಗಳನ್ನು ಬಿಚ್ಚಿ ಇಟ್ಟಾಗ ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಪರಿಪೂರ್ಣವಾಗಿ ಭಗವಂತ ತನ್ನ ಸ್ವರೂಪವನ್ನು ಲಕ್ಷ್ಮೀದೇವಿಗೂ ತಿಳಿಸಿಲ್ಲ ತಾನು ಮಾತ್ರ ತಿಳಿದು ಆನಂದ ಪಡ್ತಾ ಇದ್ದಾನೆ ಅದು ಬ್ರಹ್ಮಾಜಿ ದೇವತೆಗಳಿಗಂತೂ ತಿಳಿಯುವುದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ದೇವರನ್ನು ಸ್ವರಮಣ ಅಂತ ಸ್ವರಮಣ ಅಂದರೆ ಕೇವಲ ಲಕ್ಷ್ಮೀದೇವಿಯ ಜೊತೆಗೆ ಮಾತ್ರ ಭೋಗ ಮಾಡಿದಾಗ ಆನಂದ ಅಂತಲ್ಲ ತನ್ನಲ್ಲಿಯೇ ತಾನು ಆನಂದ ಪಡ್ತಾನೆ ಅಂತ ಭೋಗದ ಆನಂದ ಅಷ್ಟೇ ಅಲ್ಲ ಈ ಎಲ್ಲ ಗುಣಗಳಿವೆಯಲ್ಲ ಗುಣಗಳು ಕ್ರಿಯೆಗಳು ಇದರ ಆನಂದನೂ ದೇವರಿಗೆ ತನ್ನಿಂದ ತನಗೇ ಇದೆ ಯಾಕೆ ಅಂತ ಅರ್ಥ ಮಾಡಿಕೊಳ್ಳಿ ಜೀವನದೊಳಗೆ ಜಗತ್ತಿನೊಳಗೆ ಯಾರಾದರೂ ಒಬ್ರು ನೋಡ್ತಾರೆ ತಿಳಿದುಕೊಳ್ಳೋರಿದ್ದಾರೆ ಅಂದರೆ ಆನಂದ ಇರುತ್ತದೆ ಇಲ್ಲದಿದ್ರೆ ಏನು ಆನಂದ ನೀವೇನೋ ಭಾಳ ದೊಡ್ಡ ಕೆಲಸ ಮಾಡಿದ್ದೀರಿ ಸಾವಿರಾರು ಜನ ಬೇಡ ಒಬ್ಬರಾದರೂ ನಿನ್ನ ಹೆಂಡತಿಯಾದರೂ ಬಂದು ನಿನಗೆ ಸಂತೋಷ ಆಯಿತು ಭಾಳ ಒಳ್ಳೆಯ ಕೆಲಸ ಮಾಡಿದಿರಿ ಅಂತ ಹೇಳಬೇಕಲ್ಲ ಹೆಂಡತಿಗೂ ಗೊತ್ತಿಲ್ಲ ಮಕ್ಕಳಿಗೂ ಗೊತ್ತಿಲ್ಲ ನಿಮ್ಮ ಗೆಳೆಯಂದ್ರಿಗೂ ಗೊತ್ತಿಲ್ಲ ಅಂದರೆ ನಿನಗೆ ಸುಖ ಅಲ್ಲ ಮತ್ತಷ್ಟು ದುಃಖ ಆಗ್ತದೆ ಬರೀ ದುಃಖ ನೀನು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಿನಗೆ ಸುಖ ಆಗೋದೇ ಇಲ್ಲ ನಿನಗೆ ಇಂಥ ಕೆಲಸ ಮಾಡಿ ಬಂದೆ ಎಷ್ಟು ಮುಂಜ ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೋ ಒಂದು ನಿಮ್ಮ ಊರೊಳಗೆ ನದಿ ಇದೆ ನದಿ ಪಾತ್ರ ಎಲ್ಲ ಹಾಳಾಗಿ ಹೋಗಿದೆ ಒಬ್ಬನೇ ನಿಂತು ಸಣಕಿ ಹಿಡಿದುಕೊಂಡು ಬುಟ್ಟಿ ತೆಗೆದುಕೊಂಡು ಇಡೀ ನದಿ ಪಾತ್ರ ಸರಿ ಅಷ್ಟೆಲ್ಲ ಮಾಡಿ ಬಂದಿದ್ದಕ್ಕೆ ಯಾರೂ ನೋಡಲಿಲ್ಲ ಅಂದರೆ ನಾ ಇಷ್ಟು ಮಾಡಿದೆ ಒಬ್ಬರೂ ನೋಡಲಿಲ್ಲಲ್ಲ ಏನು ಮಾಡೋದು ಹೇಳ್ಕೊಳ್ಳಿಕ್ಕೆ ಮರ್ಯಾದೆ ಇಲ್ಲ ಏ ಹೇಳ್ಕೊಂಡು ಆಗ್ತದೆ ನಮ್ದು ನಾವು ಹೇಳ್ಕೋಬಾರ್ದು ಸ್ವಲ್ಪ ಹೋಗಲಿಕ್ಕೆ ಪೂರ್ಣವಾಗಿ ವೈರಾಗ್ಯವೂ ಇಲ್ಲ ಯಾರೂ ಕೇಳುವವರಿಲ್ಲ ಹೇಳುವವರಿಲ್ಲ ಅಂತ ದುಃಖ ಹೇಳ್ಕೊಳ್ಳಿಕ್ಕೆ ಮರ್ಯಾದೆ ಸಲ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಎರಡು ದುಃಖ ಆಗ್ತದೆ ಹಾಗೆ ದೇವರಿಗೆ ನಿಮಗೆ ಎಂದೋ ಒಂದು ಸಲ ದುಃಖ ಆದರೆ ದೇವರಿಗೆ ಸತತ ದುಃಖ ಯಾಕೆ ಅಂದರೆ ಅವನ ಅನಂತ ಕ್ರಿಯೆಗಳು ಯಾರಿಗೂ ಗೊತ್ತಿಲ್ಲ ಅವನ ಅನಂತ ಗುಣಗಳು ಯಾರಿಗೂ ಗೊತ್ತಿಲ್ಲ ಎಷ್ಟು ದುಃಖ ಆಗ್ಬೋದು ಅವನಿಗೆ ಅಂತ ಅನ್ಕೋಬೇಡಿ ಸ್ವರಮಣ ಭಾಳ ಆಶ್ಚರ್ಯ ಇದೆ ಯಾರ್ಯಾರಿಗೂ ಗೊತ್ತಿಲ್ಲದೇ ಇದ್ದರೂ ತನ್ನ ತನಗೊಬ್ಬನಿಗೆ ಮಾತ್ರ ಗೊತ್ತಿದ್ದರೂ ಆನಂದ ಪಡ್ತಾನೆ ವಿಚಿತ್ರ ಈ ತರಹದ ಆನಂದ ಆ ಭಗವಂತನಿಗೆ ಆಗತ್ತೆ ಅವನ ಅನುಗ್ರಹದಿಂದ ಕೆಲವನ್ನ ಮಾತ್ರ ಪರಮಾತ್ಮ ತಿಳಿಸಿಕೊಡ್ತಾನೆ ಕೆಲವರಿಗೆ ಜಾಣಂತಿ ಅನುಗ್ರಹ ಜಾಸ್ತಿ ಪ್ರಧಾನ ಅಗ್ನಿಂ ಅಗ್ನಿ ನೋಡಿ ಉದಾಹರಣೆ ಕೊಡ್ತಾರೆ ದೇವರು ಬಹಳ ದೊಡ್ಡವನಾಗಿಬಿಟ್ಟ ಅಗ್ನಿರುವೈ ದೇವಾನಾಂ ಅವಮಹ ಸಣ್ಣ ದೇವತೆ ಅಗ್ನಿ ಅಗ್ನಿಯ ಬಗ್ಗೆನೇ ಅವನ ಮಕ್ಕಳಿಗೆ ಸರಿಯಾಗಿ ಗೊತ್ತಿಲ್ಲಂತೆ ಅರ್ಚಿಷ ಅಂದರೆ ಅಗ್ನಿ ಪುತ್ರರು ಅಗ್ನಿಪುತ್ರರಾದ ಸಾಮಾನ್ಯ ಅಗ್ನಿಗಳಿಗೆ ತಮ್ಮಪ್ಪನ ಮಹಿಮೆ ಏನು ಅಂತ ಪೂರ್ಣ ಗೊತ್ತಾಗಿಲ್ಲ ಇನ್ನು ಎಲ್ಲರ ಮಾಗೀಂದ್ರಿಯಗಳಿಗೆ ಅಭಿಮಾನಿಯಾಗಿ ಎಲ್ಲ ಕಡೆಗಿರುವಂತಹ ಅಗ್ನಿತತ್ವಕ್ಕೆ ಜಡವಾದ ಅಗ್ನಿತತ್ವಕ್ಕೆ ನಿಯಾಮಕನಾಗಿ ನಮ್ಮಪ್ಪ ಮಾಡೋ ಕೆಲಸ ಏನು ಗೊತ್ತಿಲ್ಲ ಅವರಿಗೆ ಯಥಾ ಪ್ರಧಾನ ಅಗ್ನಿಂ ಯಥಾರ್ಚ ಅಗ್ನಿಪುತ್ರ ಅಂದಮೇಲೆ ಇನ್ನು ವಿಷ್ಣುವೈ ಏನು ವಿಷ್ಣು ಪರಮಃ ಅವಮನಾದ ಅಗ್ನಿಯ ಪರಿಸ್ಥಿತಿಯೇ ಹೀಗಿರಬೇಕಾದರೆ ಪರಮನಾದ ವಿಷ್ಣುವಿನ ಮಹಿಮೆ ನಮಗೆ ತಿಳಿಯೋದಿಲ್ಲ ಅಂತ ಇನ್ನೇನು ಹೇಳೋದು ನಮಸ್ತಸ್ಮೈ ಎಂದುಬಿಟ್ರು ಕೈ ಮುಗುದರಷ್ಟೇ ಯಮಾಃ ಶ್ರೀಶ್ಚ ತತ್ಸ್ಫುಟಂ ವೇದರೂಪ ಪರಂ ದೇವಂ ವೈಲಕ್ಷಣ್ಯಾತ್ ಸಮಸ್ತಃ ಆ ವೇದಾಭಿಮಾನಿನಿಯಾದಂತಹ ಶ್ರೀದೇವಿ ಆ ಪರಮಾತ್ಮನನ್ನು ವರ್ಣನೆ ಮಾಡ್ತಾಳೆ ಅವಳು ಕೂಡ ಹೇಗೆ ವರ್ಣನೆ ಮಾಡ್ತಾಳೆ ಅಂದರೆ ವೈಲಕ್ಷಣ್ಯಾತ್ ಸಮಸ್ತಃ ಎಲ್ಲರಿಗಿಂತಲೂ ವಿಲಕ್ಷಣ ಎಂಬುದಾಗಿಯೇ ವರ್ಣನೆ ಮಾಡ್ತಾಳೆ ಆನಂದೋ ನೇದೃಶ ಆನಂದ ಇತ್ಯುಕ್ತೆ ಲೋಕತಃ ಪರಂ ಪ್ರತಿಭಾತಿ ನಚಾಭಾತಿ ಯಥಾವತ್ ದರ್ಶನಂ ವಿನ ಆನಂದ ಪರಮಾತ್ಮ ಆನಂದ ರೂಪನಾಗಿದ್ದಾನೆ ಆದರೆ ಲೌಕಿಕವಾದ ನಮ್ಮ ಆನಂದ ಹೇಗಿದೆ ಹಾಗೆ ದೇವರ ಆನಂದ ಅಲ್ಲ ನಮ್ಮ ಆನಂದ ಜನ್ಯ ದೇವರ ಆನಂದ ವಿಷಯಗಳ ಭೋಗದಿಂದ ಜನ್ಯ ಅಲ್ಲ ನಮ್ಮ ಆನಂದಕ್ಕೆ ನಾಶ ಇದೆ ದೇವರ ಆನಂದಕ್ಕೆ ನಾಶ ಇಲ್ಲ ನಮ್ಮ ಸ್ವರೂಪಭೂತವಾದ ಆನಂದಕ್ಕೆ ಉತ್ಪತ್ತಿ ನಾಶಗಳು ಇಲ್ಲದೇ ಇರಬಹುದು ಆದರೆ ಪರತಂತ್ರವಾಗಿವೆ ಭಗವಂತನ ಆನಂದ ಪರತಂತ್ರವೂ ಅಲ್ಲ ವಿಷಯಗಳ ಅಪೇಕ್ಷೆಯಿಲ್ಲ ಉತ್ಪತ್ತಿ ನಾಶಗಳಿಲ್ಲ ಪರತಂತ್ರ ಅಲ್ಲ ಯಾವುದೇ ರೀತಿಯ ಸಾದೃಶ್ಯವು ನಮ್ಮ ಆನಂದಕ್ಕೂ ಭಗವಂತನ ಆನಂದಕ್ಕೂ ಇಲ್ಲ ಹಸಿವಾದಾಗ ಊಟ ಮಾಡಿದರೆ ಆನಂದ ಊಟ ಆದಾಗ ಊಟ ತೋರಿಸಿದರೂ ಬೇಜಾರು ನಮಗೆ ಆದರೆ ದೇವರಿಗೆ ಊಟ ಮಾಡಿದ ಮೇಲೆ ಊಟ ಮಾಡಿದರೂ ಆನಂದ ಊಟದಿಂದ ಅಲ್ಲ ಆದರೂ ಊಟ ಮಾಡಿದಾಗ ದೇವರಿಗೆ ಆನಂದ ಇದೇ ಅಚಿತ್ಯ ಶಕ್ತಿ ಅಂತಾರೆ ಗೀತಾಭಾಷ್ಯದಲ್ಲಿ ತಥಾಪ್ಯಚಿತ್ಯ ಶಕ್ತಿತ್ವ ಜಾತಂ ಸುಖಮತೀವಚ ಅಂತ ಇದು ವಿಚಿತ್ರ ಊಟದಿಂದ ದೇವರಿಗೆ ಆನಂದ ಹೊಸದಾಗಿ ಬರೋದಿಲ್ಲ ಆದರೆ ಊಟ ಊಟ ನೈವೇದ್ಯ ದೇವರಿಗೆ ನೈವೇದ್ಯವನ್ನು ಮಾಡಿದಾಗ ಆನಂದ ಆಯಿತು ಅಂತಾನೆ ಅದು ಏನು ಆನಂದ ಅದು ಹೊಟ್ಟೆ ಹಸಿವೆ ಆಗಿಲ್ಲ ಅವನಿಗೆ ಆದರೆ ಆನಂದ ಆಯಿತು ಅಂತಾನೆ ನಿತ್ಯ ತೃಪ್ತನಾದರೂ ಆನಂದ ಆನಂದ ಯಾವಾಗಲೂ ಇದ್ದರೂ ಆನಂದ ಆಯಿತು ಅಂತಾನೆ ಇದೆಲ್ಲ ವಿಚಿತ್ರವಾದದ್ದು ಇಂತಹ ಲೋಕವಿಲಕ್ಷಣವಾದ ಆನಂದ ಭಗವಂತನ ಆನಂದ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀದೇವಿ ವೇದಗಳಲ್ಲಿ ಹೇಳಿದರೂ ಹೀಗೇ ಹೇಳ್ತಾಳೆ ಆನಂದೋ ನಶ ಆನಂದ ಇತ್ಯೆ ಲೋಕತಃ ಪರಂ ಪ್ರತಿಭಾತಿ ಲೋಕವಿಲಕ್ಷಣವಾದ ಆನಂದ ಸ್ವರೂಪ ಲೋಕವಿಲಕ್ಷಣ ಜ್ಞಾನಸ್ವರೂಪ ಇಷ್ಟನ್ನೇ ತಿಳಿಯಬಹುದೇ ಹೊರತು ಹೀಗೆ ಅಂತ ತಿಳಿಯೋದಕ್ಕಾಗೋದಿಲ್ಲ ನಚ ಆ ಭಾತಿ ಸಮ್ಯಕ್ ಕಣ್ಣದಿರಿಗಿರುವ ನಾವು ಲೌಕಿಕ ವಸ್ತುಗಳನ್ನು ಹೇಗೆ ಸ್ಪಷ್ಟವಾಗಿ ತಿಳಿಯಬಹುದೋ ಹಾಗೆ ದೇವರ ಗುಣಗಳನ್ನು ತಿಳಿಯೋದಕ್ಕಾಗೋದಿಲ್ಲ ತಿಳಿಯಬಹುದು ಸ್ವಲ್ಪ ಯಾವಾಗ ಯಥಾವತ್ ದರ್ಶನಂ ವಿನ ಸಾಕ್ಷಾತ್ ಪರಮಾತ್ಮನ ಗುಣಗಳ ಅಪರೋಕ್ಷ ಜ್ಞಾನ ನಮಗಾದಾಗ ಆವಾಗ ಪೂರ್ಣ ತಿಳಿಯೋದಿಲ್ಲ ಆಗಲು ಸ್ವಲ್ಪ ದೇವರ ಆನಂದದ ಬಗ್ಗೆ ನಾವು ತಿಳಿಯಬಹುದು ಆದರೆ ಶಬ್ದಗಳಿಂದ ತಿಳಿಯುವಾಗ ಮಾತ್ರ ಲೋಕವಿಲಕ್ಷಣವಾದ ಆನಂದ ಅಂತ ಇಷ್ಟೇ ತಿಳ್ಕೋಬಹುದು ಈಗ ಭಗವಂತನ ಪರೋಕ್ಷ ಜ್ಞಾನ ನಮಗಾಗುವಾಗ ಕೇವಲ ದೇವರ ಒಂದು ಚಿತ್ರ ದೂರದಿಂದ ಅರ್ಥಾತ್ ಒಂದು ಆಕಾರ ಒಬ್ಬ ಮನುಷ್ಯ ದೂರದಲ್ಲಿ ನಿಂತಾಗಿ ಹೇಗೆ ಕಾಣಿಸ್ತಾನೋ ಹಾಗೆ ದೇವರ ಆಕೃತಿ ಮಾತ್ರ ನಮಗೆ ಕಾಣಿಸ್ತದೆ ಮನಸ್ಸಿಗೆ ಅಂತ ತಿಳಿಯಬೇಡಿ ದೇವರ ಗುಣಗಳು ಆ ದೇವರ ಮಹಿಮೆಯೂ ಕೂಡ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಮಗೆ ಅಪರೋಕ್ಷ ಜ್ಞಾನದಲ್ಲಿ ತೋರ್ತದೆ ಅದಕ್ಕಾಗಿ ಹೇಳ್ತಾರೆ ಅಪರೋಕ್ಷ ಜ್ಞಾನದಲ್ಲಿ ಕೇವಲ ನಿರ್ಗುಣ ಭಗವಂತ ತೋರೋದಿಲ್ಲ ಪರಮಾತ್ಮನ ಗುಣ ಪರಮಾತ್ಮನ ಆಕಾರ ಇವುಗಳೆಲ್ಲವೂ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಅಪರೋಕ್ಷ ಜ್ಞಾನದಲ್ಲಿ ತೋರ್ತದೆ ನಮಗೇನು ಪರಮಾತ್ಮನ ಅನಂತ ಗುಣಗಳು ತೋರೋ ಪ್ರಸಕ್ತಿಯೇ ಇಲ್ಲ ಅಷ್ಟು ಉಪಾಸನೆಯೂ ನಾವು ಮಾಡಿಲ್ಲ ನಮಗೆ ತೋರೋದಿಲ್ಲ ಬ್ರಹ್ಮದೇವರಿಗೆ ತೋರ್ತದೆ ನಮಗೆ ಎಷ್ಟು ಯೋಗ್ಯತೆಯೋ ಅಷ್ಟು ಗುಣಗಳು ಸತ ಚಿತ ಆನಂದ ಆತ್ಮ ಎಂಬುದಾಗಿ ಉಪಾಸನೆ ಮಾಡಿರ್ತೇವೆ ಅಷ್ಟು ಗುಣಗಳು ನಮಗೆ ತೋರ್ತವೆ ಅದರಲ್ಲಿ ಆನಂದವೂ ಒಂದು ಸೇರಿದೆ ಸತ ಚಿತ ಆನಂದ ಆತ್ಮ ಹಾಗಾದರೆ ಆನಂದ ಎಂಬ ಗುಣದಿಂದ ಸಹಿತವಾದ ಭಗವಂತನ ದರ್ಶನ ನಮಗೆ ಮನಸ್ಸಿಗೆ ಬರುತ್ತದೆ ಆಗ ಆ ಆನಂದದ ಬಗ್ಗೆ ತಕ್ಕ ಮಟ್ಟಿಗೆ ಪರಿಚಯ ಆಗಬಹುದು ಅಲ್ಲಿವರೆಗೆ ಮಾತ್ರ ನಚ ಆಭಾತಿ ಸಮ್ಯಕ್ ಜ್ಞಾನ ಆನಂದದ ಬಗ್ಗೆ ಆಗೋದಿಲ್ಲ ಇತಿ ಬ್ರಹ್ಮತರ್ಕೆ ಇದು ಪ್ರಮಾಣದಿಂದ ಆಚಾರ್ಯರು ಬ್ರಹ್ಮತರ್ಕದಿಂದ ಹೇಳಿದರು ಶಬ್ದದ ಅರ್ಥ ಏನು ಅಂತ ಹೇಳ್ತಾರೆ ಅಬೋಧಕ ನಿಷೇಧತೆಯ ಬೋಧ ಜ್ಞಾನ ಕ ಅಂದರೆ ಆನಂದ ಬೋಧಕ ಅಂದರೆ ಜ್ಞಾನಾನಂದ ಸ್ವರೂಪಿಯಾದಂತಹ ಭಗವಂತ ಅಬೋಧಕ ಅಬೋಧಕ ಅಂದರೆ ಭಗವಂತನಿಂದ ಭಿನ್ನವಾದಂತಹ ಲೌಕಿಕವಾದ ವಸ್ತುಗಳು ಅವುಗಳ ನಿಷೇಧವನ್ನು ಮಾತ್ರ ಮಾಡೋದು ಬೋಧಕ ದೇವರು ಅಬೋಧಕ ದೇವರಲ್ಲದ ವಸ್ತು ಅದರ ನಿಷೇಧ ಅಂದರೆ ದೇವರಲ್ಲದ ಲೌಕಿಕವಾದಂತಹ ಏನು ವಸ್ತುಗಳಿವೆ ಇವುಗಳಿಗೆ ವಿಲಕ್ಷಣನಾಗಿದ್ದಾನೆ ದೇವರು ಎಂಬುದಾಗಿಯೇ ವೇದವು ಪರಮಾತ್ಮನನ್ನು ತಿಳಿಸ್ತದೆ ಹೊರತು ಹೀಗಿದ್ದಾನೆ ಅಂತ ಸ್ಪಷ್ಟವಾಗಿ ಹೇಳುವುದಕ್ಕೆ ಸಾಧ್ಯವಾಗೋದಿಲ್ಲ ಈ ಅದರ ವಿವರಣೆಯನ್ನು ಮಾಡುತ್ತಾರೆ ಈದೃಶಾನಂದೋ ನಭವೀ ಇತಿ ನಿಷೇಧ ವಚನಾರ್ಥ ಇವ ನಸಿದ್ಧತಿ ವಿಲಕ್ಷಣ ಆನಂದ ಭಾವೆ ಇತಿ ಅರ್ಥತಃ ಸಿದ್ಧಿ ಪರಮಾತ್ಮನಲ್ಲಿ ಆನಂದ ಇದೆ ಆದರೆ ಇಂತಹ ಆನಂದ ಇಲ್ಲ ನೇತಿ ನೇತಿ ಹೇಗೆ ಹಾಗಾದರೆ ಪರಮಾತ್ಮನಲ್ಲಿ ಆನಂದ ಇದೆ ಅಂತ ಒಂದು ಕಡೆಗೆ ಹೇಳ್ತೀರಿ ಓ ಆನಂದ ಇದೆಯಾ ಇವರಿಗೆ ಸಂತೋಷ ಆಗಿದೆ ನೋಡಿ ಇದೇ ತರಹನ ದೇವರಿಗೆ ಇರೋ ಆನಂದ ನೇತಿ ಅಂತದೆ ಉಪನಿಷತ್ತು ಲಕ್ಷ್ಮೀದೇವಿ ಅಂದರೆ ಉಪನಿಷತ್ತೇ ಇಲ್ಲಿ ಲಕ್ಷ್ಮೀದೇವಿ ನೇರವಾಗಿ ಮಾತಾಡೋದಿಲ್ಲ ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿ ಹೇಳೋ ಮಾತಿದು ಪರಮಾತ್ಮನ ಆನಂದ ಹೀಗಿದೆಯಾ ನೇತಿ ಅವನ ಜ್ಞಾನ ಎಂಥ ವಿದ್ವಾಂಸರಿವರು ಹೀಗೆ ಇದ್ದಾನೆ ನೋಡಿ ದೇವರು ಅಹೇ ನೇತಿ ಹೀಗಲ್ಲ ಜ್ಞಾನ ಇದೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಜ್ಞಾನಮ ಆನಂದಂ ಬ್ರಹ್ಮ ದೇವರಿಗೆ ಆನಂದ ಇದೆ ಅಂತ ಒಂದು ಕಡೆಗೆ ಶೃತಿ ಒದರ್ತದೆ ಇನ್ನೊಂದು ಕಡೆಗೆ ಹೇಳುತ್ತದೆ ನೇತಿ ನೇತಿ ಇಲ್ಲ ಇಲ್ಲ ಹೀಗಲ್ಲ ಹೀಗಲ್ಲ ಅಂತದೆ ಹಾಗಾದರೆ ಹೇಗೆ ಅದಕ್ಕೆ ಶ್ರೀಮದಾಚಾರ್ಯರಂತಾರೆ ನೋಡಿ ಆನಂದ ಇದೆ ಅಂತ ಒಂದು ಕಡೆಗೆ ಶ್ರುತಿ ಹೇಳಿ ಹೀಗೆ ಆನಂದ ಅಲ್ಲ ಅಂತ ಇನ್ನೊಂದು ಕಡೆಗೆ ಹೇಳುತ್ತೆ ಎರಡನ್ನೂ ಸೇರಿಸಿಕೊಳ್ಳಿ ಹಾಗಾದರೆ ಲೋಕವಿಲಕ್ಷಣ ಆನಂದ ಇದೆ ಅಂತ ಅರ್ಥ ಸಿದ್ಧಾಯ ಅದನ್ನು ಬಾಯ್ಬಿಟ್ಟು ಹೇಳಿಲ್ಲ ಬಾಯ್ಬಿಟ್ಟು ಹೇಳಿಲ್ಲ ಅರ್ಥತಃ ಸಿದ್ಧಿ ಅಂತ ಈದೃಶ ಆನಂದೋ ನವತಿ ಇಷೇಧವಚನಾರ್ಥ ಏವ ನ ಇಂತಹ ಆನಂದ ದೇವರಿಗಿಲ್ಲ ಅನ್ನೋ ಮಾತನ್ನು ಆಡಬೇಕಾದರೆ ಯಾವಾಗ ಸಾಧ್ಯ ವಿಲಕ್ಷಣ ಆನಂದ ದೇವರಲ್ಲಿದ್ದಾಗ ಮಾತ್ರ ಹಾಗೆ ಆ ಮಾತಾಡಬಹುದು ಅದೇ ಯಾಕೆ ಆನಂದನೇ ಇಲ್ಲ ಅಂತಾಗಬಹುದಲ್ಲ ಆನಂದನೇ ಇಲ್ಲ ಅಂದರೆ ಈ ದೃಶ್ಯ ಅಂತ ಯಾಕೆ ಆನಂದೋನಾಸ್ತಿ ಅಂದರೆ ಸಾಕು ಇಂತಹ ಆನಂದ ಇಲ್ಲ ಅಂದರೆ ವಿಲಕ್ಷಣ ಆನಂದ ಇದೆ ಅಂತ ಅರ್ಥ ಸಿದ್ಧವಾಗತ್ತೆ ಜೊತೆಗೆ ವ್ಯಾಖ್ಯಾನಕಾರರು ಅದನ್ನು ಹೇಳ್ತಾರೆ ಬರೀ ಇಂತಹ ಆನಂದ ಇಲ್ಲ ಅಂತ ಹೇಳೋದು ಮಾತ್ರ ಆನಂದ ಇದೆ ಅಂತ ಸ್ಪಷ್ಟ ಹೇಳೋ ಶ್ರುತಿಗಳು ಇವೆಯಲ್ಲ ವಿಜ್ಞಾನಮ ಆನಂದಂ ಬ್ರಹ್ಮ ಇತ್ಯಾದಿ ಶ್ರುತಿಗಳು ಆನಂದಂ ಬ್ರಹ್ಮಣೋ ವಿದ್ವಾನ್ ಹಾಗಾದರೆ ಆನಂದ ಇದೆ ಅಂತ ಒಂದು ಕಡೆಗೆ ಹೇಳಿ ಇಂತಹ ಆನಂದ ಇಲ್ಲ ಅಂತ ಮತ್ತೊಂದು ಕಡೆಗೆ ಹೇಳ್ತಾ ಇರೋದರಿಂದ ವಿಲಕ್ಷಣವಾದ ಉತ್ಕೃಷ್ಟವಾದ ಆನಂದ ದೇವರಲ್ಲಿದೆ ಅಂತ ಸಿದ್ಧವಾಗ ಅದನ್ನು ಬಿಟ್ಟರೂ ಸಿದ್ಧ ಆಗಬಹುದು ಸಾಮಾನ್ಯವಾಗಿ ಇಂತಹ ಆನಂದ ಇಲ್ಲ ಅಂತ ಆ ಇಂತಹ ಅಂತ ವಿಶೇಷಣೆ ಕೊಡೋದರಿಂದಲೂ ಸಿದ್ಧ ಆಗ್ತದೆ ಆನಂದನೇ ಇಲ್ಲ ಅಂತ ಹೇಳಬಹುದಾಗಿತ್ತು ದೇವರಲ್ಲಿ ವಿಲಕ್ಷಣ ಆನಂದ ಇಲ್ಲದೇ ಇದ್ದರೆ ಅಲ್ವಾ ಸುಮ್ಮನೆ ಸಮಯ ಆಯಿತು ಒಬ್ಬ ವ್ಯಕ್ತಿ ಕೋರ್ಟಿನೊಳಗೆ ನಿಂತಿದ್ದಾನೆ ಆಗ ಅವನು ಮರ್ಡರ್ ಮಾಡಿದ್ದ ಏನೂ ಅದಕ್ಕೆ ಆಧಾರ ಸಿಗ್ತಾ ಇರಲಿಲ್ಲ ಏನು ಮಾಡಬೇಕು ಅದಕ್ಕೆ ಒಬ್ಬ ವಕೀಲರಿಗೆ ವಿಷಯ ಸತ್ಯ ಇತ್ತು ಆಧಾರ ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕೆ ಒಂದು ಪಂಚೆ ತಗೊಂಡು ಬ ಪಂಚ ಶರ್ಟ್ ತೊಗೊಂಡು ಬಂದ ಪಂಚೆಯಾಗಿ ಕೊಡ್ತಾರ ಪಾಪ ಮರ್ಡರ್ ಮಾಡೋರು ಒಂದು ಶರ್ಟ್ ತೊಗೊಂಡು ಬಂದ ಆ ಶರ್ಟಿಗೆಲ್ಲ ಕುಂಕುಮ ಬಡ್ದಿದ್ದ ಅದನ್ನು ಕೋರ್ಟ್ ಒಳಗೆ ಹಿಡ್ದ ಇದು ನೋಡಿ ಇದೇ ಶರ್ಟ್ ಹಾಕ್ಕೊಂಡು ಇವನು ಮರ್ಡರ್ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಮೈಯೆಲ್ಲ ಆ ಶರ್ಟ್ ತುಂಬೆಲ್ಲ ರಕ್ತ ಸಿಡ್ದದೆ ಇದು ಹೌದಾ ಅಲ್ಲೋ ಬೇಕಾದ್ರೆ ಅವನಿಗೆ ಹೇಳು ಅಂಥೇಳಿ ಅಂತ ಏ ಈ ಶರ್ಟ್ ಹಾಕ್ಕೊಂಡು ಮಾಡಿಲ್ಲ ನಾನು ಬೇರೆ ಹಾಕೊಂಡು ಮಾಡಿದ್ದೆ ಅಂತೇಳಿ ಸಾಕು ಅಷ್ಟೇ ಬೇಕಾಗಿತ್ತು ಬೇರೆ ಯಾವ ಸಾಕ್ಷಿಯೂ ಬೇಡ ಮಾಡಿದ್ದೇನೆ ಅಂತ ಅವನೇ ಒಪ್ಕೊಂಡಿದ್ದಾನೆ ನೋಡಿ ಹಾಕಿ ಅಂತೇಳಿದ್ರು ಈ ಶರ್ಟ್ ಹಾಕೊಂಡು ಮಾಡಿಲ್ಲ ಅಂದರೆ ಮಾಡೀನಿ ಅನ್ನೋದು ಒಪ್ಕೊಂಡು ಹಾಗಾಯ್ತ ಈ ದೃಶ ನಭವತಿ ಇಂಥ ಆನಂದ ಇಲ್ಲ ಹಾಗಾದರೆ ಆನಂದ ಇದ್ದದ್ದಂತೂ ಸತ್ಯ ಸಾಕು ನಿಷೇಧ ವಚನಾರ್ಥಏನ ಸಿದ್ಧತಿ ವಿಲಕ್ಷಣ ಆನಂದಾಭಾವೆ ಇತಿ ಅರ್ಥತಃ ಸಿದ್ಧಿ ಎಂಬುದಾಗಿ ತಿಳಿಸಿಕೊಡ್ತಾರೆ ಅದನ್ನು ಶ್ರೀಮದ ಮೂಲ ಹೇಳುತ್ತದೆ ಶಬ್ದೋಪಿ ಅಬೋಧಕ ನಿಷೇಧತೆಯ ಆತ್ಮಮೂಲಂ ತನಗೆ ಕಾರಣನಾದಂತಹ ಆತ್ಮಮೂಲ ಮಮಯೋನಿ ತನ್ನ ಕಾರಣನಾದ ಭಗವಂತನನ್ನು ಶಬ್ದ ಶಬ್ದಾಭಿಮಾನಿನಿಯಾದ ಮಹಾಲಕ್ಷ್ಮಿಯು ಹೀಗೆ ತಿಳಿಸ್ತಾಳೆ ಏನಂತ ಅರ್ಥೋತ್ತಮ ಅರ್ಥಾತ್ ಸಿದ್ಧನಾದ ಭಗವಂತನನ್ನು ಹೇಳ್ತಾಳೆ ನೇರವಾಗಿ ಹೇಳೋದಿಲ್ಲ ಅದು ಹೇಗೆ ಅರ್ಥಾತ್ ಸಿದ್ಧಿ ಯದರತೇನ ನಿಷೇಧ ಸಿದ್ಧಿ ವಿಲಕ್ಷಣ ಆನಂದ ಒಪ್ಪದಿದ್ದರೆ ನೇತಿ ಅಂತ ನಿಷೇಧ ಸರಿಯೇ ಹೋಗೋದಿಲ್ಲ ನೇತಿ ಅಂತ ನಿಷೇಧ ಮಾಡಿದ್ದಾರೆ ಆದ್ದರಿಂದ ಅರ್ಥಾತ್ಮನಲ್ಲಿ ವಿಲಕ್ಷಣ ಆನಂದ ಇದೆ ಎಂಬ ರೀತಿಯಲ್ಲಿ ಮಹಾಲಕ್ಷ್ಮೀ ದೇವಿ ತನ್ನ ಪತಿಯ ಲೋಕವಿಲಕ್ಷಣ ಆನಂದವನ್ನು ತಿಳಿಸಿಕೊಡ್ತಾಳೆ ಎಂಬುದಾಗಿ ತಿಳಿಸಿಕೊಟ್ರು ಇಲ್ಲಿ ವ್ಯಾಖ್ಯಾನಕಾರರು ಒಂದು ಸ್ವಾರಸ್ಯವನ್ನು ತಿಳಿಸ್ತಾರೆ ನೇತಿ ನೇತಿ ಅಂತ ಶಬ್ದಕ್ಕೆ ನೇತಿ ನೇತಿ ಹೀಗಲ್ಲ ಹೀಗಲ್ಲ ಅಂತ ಇಷ್ಟೇ ಅರ್ಥ ಆದರೆ ಅವರು ಇನ್ನೂ ಒಂದು ಅರ್ಥ ಹೇಳುತ್ತಾರೆ ಸಂದರ್ಭಕ್ಕೆ ಉಚಿತವಾಗಿ ಚಲಾರಿ ಆಚಾರ್ಯರು ಇಲ್ಲಿಲ್ಲ ಭಾಗವತ ತಾತ್ಪರ್ಯ ಚಲಾರಿ ಅಥವಾ ಆಯಿ ಆಚಾರ್ಯರು ಚಲಾರಿ ಆಚಾರ್ಯರಿರಬಹುದು ಆನಂದಂ ತೀತಿ ವೈವದೆ ತಂತಿದೆ ತೀ ಅಂದರೆ ಆನಂದ ಇಹಿ ಖೇ ಈ ದೃಶೇ ಅಂತ ಒಂದು ಕೋಶ ಕೊಡುತ್ತಾರೆ ಏಕಾಕ್ಷರ ಕೋಶ ಈ ಎಂಬ ಶಬ್ದಕ್ಕೆ ವಿಸ್ಮಯ ಕಾಮ ಈದೃಶ ಹೀಗೆಲ್ಲ ಅರ್ಥಗಳಿವೆ ಈ ತಿಂದ್ರೆ ಈದೃಶವಾದ ತಿ ಅಂದ್ರೆ ಆನಂದ ನ ಇತಿ ಅಂದ್ರೆ ನೇದೃಶಾನಂದ ಅಂತ ಆ ಉಪನಿಷತ್ತಿನ ನೇತಿ ಅನ್ನೋ ಶಬ್ದಕ್ಕೇನೆ ನೇದೃಶಾನಂದ ಅಂತ ಅರ್ಥ ಮಾಡಿದ್ದಾರೆ ನೇತಿ ನೇತಿ ಹೀಗಲ್ಲ ಹೀಗಲ್ಲ ಅಂತ ಸಾಮಾನ್ಯ ಅಲ್ಲ ಬರೀ ತಿ ಅಂದ್ರೆ ಆನಂದ ಇ ಅಂದರೆ ಈದೃಶ ಇತಿ ಅಂದರೆ ಈದೃಶ ಆನಂದ ಅಥವಾ ಇಹಿಹಿ ಈದೃಶಃ ತಿಹಿ ಆನಂದತ್ ಇತಿ ಬ್ರಹ್ಮ ಬ್ರಹ್ಮ ಇತಿ ಈದೃಶಾನಂದ್ ನೇತಿ ನೇತಿ ಇಂಥ ಆನಂದ ಬ್ರಹ್ಮನಿಗೆ ಇಲ್ಲ ಇಲ್ಲ ಹಾಗಾದರೆ ಲೋಕವಿಲಕ್ಷಣವಾದ ಆನಂದ ಬ್ರಹ್ಮನಿಗೆ ಇದೆ ಎಂಬ ಅರ್ಥವನ್ನು ನೇತಿ ನೇತಿ ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ ಶ್ರೀಕೃಷ್ಣ ಅರ್ಪಣ ಹಲೋ ಎಲ್ಲ ಭಕ್ತರಲ್ಲಿ ಸೂಚನೆ ಈಗ